ಅಂಬುಜ ಚಂಡೋದರನು ಪಿಪಿನದಿ ಶಬರಿಯ ಎಂಜಲನುಂಡ ಗೋಕುಲದ ಅಬಲೆಯರನು ಒಲಿಸಿದನು ಋಷಿಪತ್ನಿಯರು ಕೊಟ್ಟಣ್ಣ ಸುಬುಜ ತಾಬುಂಜಿಸಿದ ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಭುಧ ಸೇವಿತ ಕರ್ಮಫಲ ನಾವಿತ್ತ ಕರ್ಮಫಲ ಬಿಡುವನೇ ಅಂತ ದಾಸರು ಕೇಳಿದರು ಬಿಡುವನೇ ಎಂದ್ರೆ ಬಿಡುವುದಿಲ್ಲ ನಾ ಭೋಜನ ಮಾಡುವಾಗ ಏನು ಕ್ರಿಯೆಗಳು ನಡೆಯುತ್ತೇವೆ ಅದರ ಫಲವನ್ನು ದೇವರಿಗೆ ನಾವು ಅರ್ಪಣೆ ಮಾಡಿದರೆ ಭಗವಂತ ಅದನ್ನು ಬಿಡುವುದಿಲ್ಲ ನಾವಿತ್ತ ಕರ್ಮ ಬೆಲ ಬಿಡುವೆ ಎಂದ್ರೆ ಬಿಡುವುದಿಲ್ಲ ಅದು ದಾಸರು ಉತ್ತರ ಕೊಡ್ತಾರೆ ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ದಾಸರು ಕೊಟ್ಟಿದ್ದಾರೆ ಒಂದು ಶಬರಿ ಎಂಜಲು ಉಂಡ ದೃಷ್ಟಾಂತವನ್ನು ನಮ್ಮ ಮುಂದೆ ಕೊಟ್ಟು ಅವರು ಎಂಜಲು ಉಂಡ್ರೂ ಕೂಡ ಎಂಜರು ಕೊಟ್ಟರೂ ಕೂಡ ಭಗವಂತ ರಾಮನಾಗಿ ಅದನ್ನು ಸ್ವೀಕಾರ ಮಾಡಿದ ರಾಮಾವತಾರಕ್ಕೆ ಸಂಬಂಧಪಟ್ಟ ಘಟನೆಯನ್ನು ಒಂದು ದೃಷ್ಟಾಂತವಾಗಿ ಕೊಟ್ಟರು ಕೃಷ್ಣದೇವರ ಚರಿತ್ರೆಯಲ್ಲಿ ಬರೆದಕ್ಕ ಸುಮಾರು ಮೂರು ದೃಷ್ಟಾಂತಗಳನ್ನು ನಮ್ಮ ಮುಂದೆ ದಾಸರು ಕೊಡ್ತಾರೆ ಕೃಷ್ಣಾವತಾರ ಜನರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಇದು ದಾಸರಿಗೆ ಕೃಷ್ಣನನ್ನು ಹಾಡಿದಷ್ಟು ತೃಪ್ತಿ ಇರುವುದಿಲ್ಲ ಇಲ್ಲಿ ಮೂರು ದೃಷ್ಟಾಂತ ಕೊಟ್ಟಿದ್ದಾರೆ ಕೃಷ್ಣನ ಬಗ್ಗೆ ಸಂಬಂಧಪಟ್ಟದ್ದು ಒಂದು ಅಬಲೆಯರನ್ನು ತಾನು ಒಲಿಸಿದನು ಅಬಲೆಯರನು ಭಗವಂತ ಯಾರನ್ನು ಒಲಿಸುತ್ತಾನೆ ವರಿಸುತ್ತಾನೆ ಹೆಣ್ಮಕ್ಕಳನ್ನು ಅಂತ ಹೇಳ್ತಾರೆ ಹೆಣ್ಮಕ್ಕಳು ಒಲಿಸಿದ ಎಲ್ಲ ಗೋಪಿಕಾಸ್ತ್ರೀಯರಿಗೆ ಭಗವಂತ ಆನಂದವನ್ನು ಕೊಟ್ಟ ಕೊಲ್ಲ ಗಾನ ಮಾಡಿದ ರಾತ್ರಿ ಹೊತ್ತಿನಲ್ಲಿ ಎಲ್ಲ ಹೆಣ್ಮಕ್ಕಳು ಬಂದು ಸೇರಿದರು ಎಂತಹ ಆನಂದವನ್ನು ಕೊಟ್ಟ ಭಗವಂತ ಅವರಿಗೆ ಜೀವನದಲ್ಲಿ ಎಂದೂ ಅನುಭವಿಸದೇ ಇರತಕ್ಕಂತಹ ಸುಖದ ಪರಾಕಾಷ್ಠೆಯನ್ನು ಭಗವಂತ ನೀಡಿದ ಅದೃಶ್ಯನಾಗಿ ಭಗವಂತ ದುಃಖವನ್ನು ಕೊಟ್ಟ ಮತ್ತೆ ದೃಶ್ಯನಾಗಿ ಭಗವಂತ ಅಪಾರವಾದ ಆನಂದವನ್ನು ಕರುಣಿಸಿ ಭಗವಂತ ಅವರನ್ನು ಕಳುಹಿಸಿ ಕೊಟ್ಟ ದಾಸರು ಹೇಳ್ತಾರೆ ಅಬಲಯನನ್ನು ಒಲಿಸಿದ ಯಾರನ್ನು ಒಲಿಸ್ತಾನೆ ಭಗವಂತ ಅಂತಂದ್ರೆ ಒಂದು ಹೇತು ಕೊಟ್ಟರು ಕಾರಣ ಕೊಟ್ಟಿರೋದಕ್ಕೆ ಅಬಲೆಯರನು ದುರ್ಬಲಯರನ್ನು ಭಗವಂತ ಒಲಿಸುತ್ತ ಅಂತ ಅಂದ್ರೆ ಯಾರಿಗೆ ಬಲ ಇಲ್ಲ ಅವರನ್ನು ಒಲಿಸ್ತಾನೆ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ ನಾಯಮಾತ್ಮ ಪ್ರವಚನೇನಿಲ್ಲ ಲಭ್ಯ ನಮೇದಯ ನ ಬಹುನಾ ಶ್ರುತೇನ ನಾಯಮಾತ್ಮ ಬಲಹೀನೇನ ಲಭ್ಯ ಬಲಹೀನರಿಂದ ಲಭ್ಯ ಅಲ್ಲ ಅಂತ ಹೇಳ್ತಾರೆ ದಾಸರು ಹೇಳ್ತಾರೆ ಅಬಲೆಯರನು ತಾ ಒಲಿಸಿದ ಅಂತ ಹೇಳ್ತಾರೆ ಇದೇನಿದು ವಿರುದ್ಧವೋ ಅಂತಂದ್ರೆ ವಿರುದ್ಧ ಅಲ್ಲ ಅಬಲೆಯರನು ಅಂತಂದ್ರೆ ತಾನು ಅಬಲೆ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವರನ್ನು ಭಗವಂತ ಒಲಿಸಿದ ನಾವು ಅಬಲೆಯರು ಅನ್ನುವ ಎಚ್ಚರ ನಮಗಿರಬೇಕಷ್ಟೇ ಅದು ಯಾರು ಬೇಕಾದ್ರೆ ಆಗತ್ತೆ ಭಗವಂತ ಅವರನ್ನು ಕೈ ಹಿಡಿದು ರಕ್ಷಣೆ ಮಾಡ್ತಾನೆ ನಮಗೇನು ಏ ನಾವು ಸ್ವತಃ ನಮ್ಮ ಕಾಲಲ್ಲಿ ನಿಲ್ಲುವವರು ಒಂದು ಭ್ರಮೆ ಇತ್ತು ಅಂದ್ರೆ ನಿಮ್ಮ ಕಾಲಲ್ಲಿ ನೀವು ನಿಲ್ತೀರಿದ್ದಾದ್ರೆ ನಾನು ಯಾಕೆ ಬರಬೇಕು ಅಂತ ಭಗವಂತ ದೂರ ನಿಂತು ಬಿಡ್ತಾನೆ ಅಂತ ಅಬಲೆಯರನು ಸ್ವತಃ ನಾವು ದುರ್ಬಲೆಯರು ಇನ್ನೊಬ್ಬರ ಸಹಕಾರ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮಂಕರ್ತ ಅನ್ನುವ ಎಚ್ಚರ ಯಾರಿಗಿರ್ತದೆ ಹರಿಕರ್ತ ಅನ್ನುವಂತಹ ಪ್ರಜ್ಞೆ ಯಾರಿಗಿದೆ ಭಗವಂತ ಅವರನ್ನು ಅನುಗ್ರಹಿಸ್ತಾನೆ ಒಲಿಸುತ್ತಾನೆ ಇಲ್ಲಿ ಹೆಣ್ಮಕ್ಕಳನ್ನು ಒಲಿಸಿದ ಅಂತ ಹೇಳಿದಾಗ ಒಂದು ಮಾತು ನಾವು ನೆನಪಿಟ್ಟುಕೊಳ್ಬೇಕಾದ್ದು ಅಬಲೆಯರನ್ನು ಒಲಿಸಿದ ಅಂತಂದ್ರೆ ಅವರಿಗೆ ತೃಪ್ತಿ ಕೊಟ್ಟ ಅಂತಂದ್ರೆ ಅಬಲೆಯರ ಭಗವಂತ ಸ್ತ್ರೀರೂಪದಿಂದ ತಾನೇ ಒಳಗೆ ತುಂಬಿ ತಾನು ತನ್ನ ಆನಂದವನ್ನು ತಾನೂ ಅನುಭವಿಸಿದ ಹೊರತು ಇನ್ನೊಬ್ಬ ಹೆಣ್ಮಕ್ಕಳನ್ನು ಮುಟ್ಟಿದ ಅನ್ನುವಂತಹ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಭಗವಂತಂಬ ಎಲ್ಲ ಕಡೆ ತುಂಬಿದವ ಸ್ತ್ರೀಯರ ಒಳಗೆ ಸ್ತ್ರೀ ರೂಪದಿಂದ ಭಗವಂತ ತುಂಬಿರ್ತಾನೆ ಹಾಗಾಗಿ ತನ್ನ ರೂಪದಿಂದ ಭಗವಂತ ತಾನು ಆನಂದ ಪಟ್ಟ ಅನ್ನೋದು ಶಾಸ್ತ್ರದ ಸಾರ ಮೇನ್ ನೋಟಕ್ಕೆ ನೋಡುವಾಗ ಹೆಣ್ಮಕ್ಕಳಿಗೆ ಭಗವಂತ ಖುಷಿ ಕೊಟ್ಟ ಆದ್ದರಿಂದ ಹೆಣ್ಮಕ್ಕಳು ಬರೀ ಅಬಲೆಯರು ದಾಸರು ಹೇಳುವ ರೀತಿಯಲ್ಲಿ ಅಬಲೆಯರು ಅವರು ಬಂದು ನನಗೆ ಪ್ರೀತಿ ಭಿಕ್ಷೆಯನ್ನು ಕೇಳಿದರೆ ಭಗವಂತ ಅವರು ಕೊಟ್ಟ ಪ್ರೀತಿಯನ್ನು ಭಗವಂತ ಸ್ವೀಕಾರ ಮಾಡಿದ ಅಬಲೆಯರನ್ನು ಕೊಟ್ಟ ಪ್ರೀತಿಯ ಭಿಕ್ಷೆಯನ್ನು ಸ್ವೀಕರಿಸಿದ ಭಗವಂತ ನಾವು ಕೊಟ್ಟ ಭಿಕ್ಷೆಯನ್ನು ಬಿಡ್ತಾನ ನಾವಿತ್ತ ಕರ್ಮ ಫಲವನ್ನು ಬಿಡುವನೆ ಎಂದು ದಾಸರು ಕೇಳ್ತಾರೆ ಒಬ್ಬ ಸಮಾಜದಲ್ಲಿ ಅಬಲೆಯಾಗಿರತಕ್ಕಂಥವಳು ಅವಳು ಕೊಟ್ಟದ್ದನ್ನೇ ಗ್ರಹಿಸಿದ ದೇವರಿಗೆ ಸಮಾಜದಲ್ಲಿ ಪ್ರತಿಷ್ಠಿತರು ಅಂತ ಹೇಳಿಕೊಂಡ ನಾವು ಕೊಟ್ಟದ್ದನ್ನು ಭಗವಂತ ಬಿಡ್ತಾನ ಯಾರು ಕೊಟ್ಟರೂ ಭಗವಂತ ಅದನ್ನು ಬಿಡುವುದಿಲ್ಲ ಪ್ರತಿಯೊಬ್ಬರು ಕೊಟ್ಟ ಕರ್ಮದ ಫಲವನ್ನು ಭಗವಂತ ತಾನು ಸ್ವೀಕರಿಸುತ್ತಾನೆ ಋಷಿ ಪತ್ನಿಯರು ಕೊಟ್ಟುಂಜಿಸಿದ ಋಷಿ ಪತ್ನಿಯರು ಯಜ್ಞ ನಡೆಯುತ್ತಿತ್ತು ಭಗವಂತ ತನ್ನ ಸಹ ಜತೆಗಾರರ ಜೊತೆಗೆ ಭಗವಂತ ಆಟ ಆಡ್ತಾ ಬಂದ ಶಿಷ್ಯರು ಕೇಳಿದರು ಅಭಿಮಾನಿಕರು ತನ್ನ ಜತೆಗಾರರು ಕೇಳಿದರು ಮಿತ್ರರು ಕೇಳಿದರು ಕೃಷ್ಣ ಹಸಿವಾಗುತ್ತೆ ಅಂತ ನಮ್ಮ ದೇವರದು ಕ್ರಮ ಹಾಗೆ ಯಾರು ಹಸಿವಾಗುತ್ತೆ ಅಂತ ಹೇಳ್ತಾನೆ ಅವನ ಹಸಿವನ್ನು ಪರಿಹಾರ ಮಾಡುವಂತಹದ್ದು ನಮ್ಮ ದೇವರದು ಕ್ರಮ ದೇವರತ್ರ ಹೋಗಿ ಹೇಳಬೇಕು ನನಗಿದಿಲ್ಲ ಅಂತ ಹೇಳಿದ್ರೆ ಅದನ್ನು ಪರಿಹಾರ ಮಾಡ್ತಾನೆ ಅಂತ ಸಾಕ್ಷಾತ್ ಕೃಷ್ಣನಲ್ಲಿ ನಿವೇದಿಸಿಕೊಂಡಾಗ ಹಸಿವು ಹೊಟ್ಟೆ ಹಸಿವು ಅಷ್ಟೇ ಏನು ಕಷ್ಟ ಇಲ್ಲ ನೋಡಿ ಅಲ್ಲಿ ಅಡಿಗೆ ಆಗುತ್ತೆ ಅಂತ ಭಗವಂತ ಹೇಳಿದಂತೆ ಹೇಗೆ ಗೊತ್ತಾಯ್ತು ನಿನಗೆ ಅಂತ ಮಿತ್ರರು ಕೇಳಿದರು ದೇವರು ಹೇಳಿದ ಹೊಗೆ ಕಾಣಿಸ್ತದೆ ಬೆಂಕಿ ಇರಬೇಕು ಅಂತ ಹೊಗೆ ಇದೆ ಅಂದರೆ ಎರಡು ಕಾರಣದಿಂದ ಹೊಗೆ ಇರುತ್ತೆ ಒಂದು ಹೋಮದ ಹೊಗೆ ಒಂದು ಅಡಿಗೆಯ ಹೊಗೆ ಅಂತ ಹೋಮದ ಹೊಗೆ ಆದರೆ ಅಡಿಗೆ ಇರಲೇಬೇಕು ಅಡಿಗೆ ಇಲ್ಲದೆ ಹೋಮ ಇಲ್ಲ ಮೊದಲಿನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಇದು ಅಂದರೆ ಊಟ ಹಾಕದೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಯಜ್ಞ ಎಂಬಂತ ತಿಲ್ಲವೇ ಇಲ್ಲ ಆದ್ದರಿಂದ ಅಲ್ಲಿ ಯಜ್ಞದ ಹೊಗೆ ಅಂತಾದರೆ ಅಡಿಗೆ ಇರಲೇಬೇಕು ಅಡಿಗೆಯ ಹೊಗೆ ಅಂದರೆ ಅಡಿಗೆ ಇದ್ದೇ ಇರಬೇಕು ಅಂದರೆ ಅಡಿಗೆ ಎಂಬುದು ಅನಿವಾರ್ಯ ಅದರಿಂದ ಹೊಗೆಯದ್ದರಿಂದ ಬೆಂಕಿ ಬೆಂಕಿಯ ಜೊತೆಗೆ ಅಡಿಗೆ ತಯಾರಾಗಿದೆ ನಿಮ್ಗೇನು ಭಯ ಹಾಗಾದರೆ ಅಲ್ಲಿ ಹೋಗಿ ಕೇಳಿ ಹಸಿವಾಗತ್ತೆ ಅಂತ ಹೇಳಿ ಅನ್ನ ತಯಾರು ಮಾಡಿದ್ದಾರೆ ನಿಮ್ಗೆ ಕೊಡಲಿಕ್ಕೋಸ್ಕರನೇ ಕೇಳಿ ಕೊಡ್ತಾರೆ ತಿನ್ನಿ ಅಂತೇಳಿ ಪಾಪ ಕೃಷ್ಣನ ಮಾತು ನಂಬಿ ಅಲ್ಲಿ ಹೋದರು ಅವರು ಅಲ್ಲಿ ಗಂಡ ಸೃದು ಇತ್ತು ಯಜ್ಞ ನಡೀತಾ ಇತ್ತು ಇವರು ಹೋಗಿ ಕೇಳಿದ್ರು ಹಸಿವಾಗುತ್ತೆ ಅನ್ನ ಕೊಡಿ ಅಂತ ಅವರು ಜೋರು ಮಾಡಿ ಕಳಿಸಿಕೊಟ್ರು ಹೋಮ ಆಗುತ್ತೆ ಹೋಮ ನಡೀತಾ ಇರುವಾಗ ಯಾರಾದರೂ ಅನ್ನ ಹಾಕಿ ಅಂತ ಕೇಳೋದುಂಟೇನು ಹೋಮ ಮುಗಿದ ಮೇಲೆ ಬನ್ನಿ ಎಲ್ಲ ಬ್ರಾಹ್ಮಣರ ಪಂಕ್ತಿ ಮುಗಿದ ಮೇಲೆ ಬನ್ನಿ ಈ ಮಧ್ಯದಲ್ಲಿ ಕೇಳಿದರೆ ಎಂಥದು ಗಲಾಟೆ ಮಾಡಿ ಕೋಲಾಹಲ ಮಾಡಿ ರಾಧಾಂತ ಮಾಡಿ ಕಳಿಸಿಕೊಟ್ಟು ಪಾಪ ಇವರು ಭಯಗ್ರಸ್ತರಾಗಿ ಕೃಷ್ಣ ಎಂತ ಮಾರ ನೀನು ಹೇಳಿದ್ದಕ್ಕೆ ನಾವು ಹೋದರೆ ಸಾಕೋ ಕೃಷ್ಣ ಕೇಳಿದ ಒಂದು ನಿಮಿಷ ಗಲಾಟೆ ಮಾಡಬೇಡಿ ನೀವು ನೀವು ಯಾರ ಹೋಗಿ ಕೇಳಿದ್ದು ಅಲ್ಲಿ ಯಜ್ಞ ಮಾಡೋವ್ರ ಯಜ್ಞ ಮಾಡೋರು ಯಾರು ಗಂಡಸರು ಗಂಡಸರ ಹತ್ರ ಹೋಗಿ ಕೇಳಿದ್ರೆ ಎಲ್ಲ ಅವರು ಕೊಡ್ತಾರೋ ನಿಮಗೆ ಛಾ ಅದು ಅವರು ಡಿಪಾರ್ಟ್ಮೆಂಟ್ ಅಲ್ಲ ಅವರು ಏನಾದ್ರು ಬೆಂಕಿಗೆ ಹಾಕುವುದಷ್ಟೇ ನಿಮ್ಗೆ ಹಾಕುವುದಿಲ್ಲ ಅವರು ಆದ್ರಿಂದ ಏನ್ ಮಾಡಬೇಕು ಚಿಂಬದಿಯಿಂದ ಹೋಗಿ ಕೃಷ್ಣ ಹೇಳಿದ್ರೆ ಮನೆ ಇದೆ ಅಲ್ಲಿ ಯಜ್ಞದ ಅಡಿಗೆ ಶಾಲೆ ಅಡಿಗೆ ಶಾಲೆ ಹೋಗಿ ಹೆಣ್ಮಕ್ಕಳ ಕೇಳಿ ಹೇಳುವಾಗ ಒಂದು ಮಾತು ಹೇಳಲಿಕ್ಕೆ ಮರಿಬೇಡಿ ಕೃಷ್ಣನ ಕಡೆಯಿಂದ ನಾನು ಬಂದವರು ಅಂತ ಹೇಳಲಿಕ್ಕೆ ಮರಿಬೇಡಿ ಕೃಷ್ಣ ಹೇಳಿಕೊಟ್ಟ ಗಟ್ಟಿ ಮಾಡಿಕೊಂಡು ಹೋದ್ರು ಯಾಕೆ ಒಂದ್ಸಲ ಹೋಗಿ ಸಾಕೋ ಸಾಕಾಗಿದೆ ನಾವು ಅಂತ ಹೇಳಿಕೊಂಡು ಹೋದ್ರೆ ನಮ್ಗೆ ಎಂತದೂ ಸಿಗುವುದಿಲ್ಲ ಅಂತ ಗೊತ್ತಾಯ್ತು ಅವರಿಗೆ ಆಯ್ತು ಕೃಷ್ಣ ಅಂತ ಗಟ್ಟಿಯಾಗಿ ಕೃಷ್ಣನಿಗೆ ಕೈ ಮುಗಿದು ಭಕ್ತಿಯಿಂದ ಹೋದ್ರು ಹೆಣ್ಮಕ್ಳ ಹತ್ರ ಕೇಳಿದ್ರು ಅಮ್ಮ ಹಸಿವಾಗತ್ತೆ ಅಂತ ಹೇಳಿಲ್ಲ ಅವರು ಕೃಷ್ಣನ ಕಡೆಯಿಂದ ಬಂದಿದ್ದೇವೆ ಅಂತ ಎಷ್ಟು ಖುಷಿಯಾಗಬೇಕವರಿಗೆ ಹಸಿವಿನ ಪ್ರಶ್ನೆ ಇಲ್ಲ ಅಲ್ಲಿ ಕೃಷ್ಣನ ಕಡೆಯಿಂದ ಬಂದವರು ಕೃಷ್ಣ ಎಲ್ಲಿದ್ದಾನೆ ಏ ಕೃಷ್ಣ ಇಲ್ಲೇ ಬಂದು ನಿಂತಿದ್ದಾನೆ ಬಂಗಾರದ ತಟ್ಟೆಯಲ್ಲಿ ಹಾಕಿದ್ರು ನೇವದ್ಯ ಅಲ್ಲಿ ಯಜಮಾನರು ಕಾಯ್ತಾ ಇದ್ದಾರೆ ಪೂಜೆಗೆ ಅವರು ಹೇಳಿದ್ರು ನಮ್ಮ ಯಜಮಾನರು ಯಾರು ಇಲ್ಲಿ ಬಂದಿದ್ದಾರೆ ಕೃಷ್ಣ ಎಲ್ಲ ಬಂಗಾರ ತಟ್ಟೆಯಲ್ಲಿ ಭಕ್ಷ್ಯೋಜ್ಯ ಹಾಕಿದ್ರು ತಂದ್ರು ಕೃಷ್ಣನ ಮುಂದೆ ಇಟ್ಟರು ಕೃಷ್ಣ ಹೇಳಿದ ಯಾರಿಗೆ ಬೇಕು ಎಲ್ಲ ತಿನ್ನಿ ಆಚೆ ಕಡೆಯಿಂದ ಗಂಡ ತ್ರದ ಆಯಿತು ಒಂದು ಕಡೆಯಲ್ಲಿ ಸಿಟ್ಟಿನ ಆಹುತಿ ಮತ್ತೊಂದು ಕಡೆಯಲ್ಲಿ ಪ್ರಾರಂಭ ಆಯಿತು ಎಲ್ಲಿ ನೈವೇದ್ಯ ಬರಲಿಲ್ಲ ಎಲ್ಲಿಟ್ಟು ನೈವೇದ್ಯ ಒಬ್ರು ಹೆಣ್ಮಗಳಿಲ್ಲ ಒಬ್ಬರು ಹೆಣ್ಮಗಳು ಕಾದಿದ್ಲಂತೆ ಅವ್ರು ಹೋಗ್ಬೇಕಷ್ಟು ಹೊರಡ್ಲಿಕ್ಕೆ ತಯಾರಾಗಿದ್ಲು ಗಂಡವಾಗಿ ಎಲ್ಲಿ ಹೋಗ್ತೀವಿ ನಿಲ್ಲು ಅಂತೇಳಿದ್ರು ಅವ್ರು ನಿಲ್ಲು ಅಂತ ಹೇಳಿದಾಗ ಕೂತೆ ಬಿಟ್ಲಂತೆ ರೀ ಕೃಷ್ಣ ಬಂದಿದ್ದಾನೆ ನೋಡ್ಲಿಕ್ಕೆ ಹೋಗ್ತೇನೆ ಕೃಷ್ಣ ಸುಮ್ನೀರು ಅಂದ್ಬಿಟ್ಟು ಅಲ್ಲಿಯೇ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹೇಳಿ ಅಲ್ಲೇ ಪ್ರಾಣ ಬಿಟ್ಲು ಅಂತ ಭಾಗವತ ಹೇಳುತ್ತೆ ಎಂತಹ ಪುಣ್ಯಾತ್ಮನ ದೇವರ ಮೇಲೆ ಭಕ್ತಿ ಅಂದರೆ ಹೀಗೆ ಕೃಷ್ಣನೂ ನನಗೆ ಕಾಣ್ಲಿಕ್ಕಾಗಿಲ್ಲ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹೇಳಿ ಪ್ರಾಣವನ್ನು ಬಿಡಬೇಕಾಗಿದ್ರೆ ಎಷ್ಟು ಕೃಷ್ಣನಲ್ಲಿ ಭಕ್ತಿ ಇರಬೇಕು ಎಂತ ಹೆಣ್ಮಗಳು ಅದಕ್ಕೆ ಕೃಷ್ಣ ಮೆಚ್ಚಿದ್ದು ಪ್ರಾಯಶಃ ಕೃಷ್ಣವರಿಗೆ ಮೋಕ್ಷವನ್ನೇ ಕರುಣಿಸಿದ ಆ ಕ್ಷಣದಲ್ಲಿ ಪಾಪ ಗಂಡನೀ ಕಾಣಿತು ಇನ್ನೀ ಕೇಸಾದ್ರೆ ಇನ್ಯಾರಿಗೆ ಕೇಳೋದು ಮುಂದೆ ರಗಳಾಯ್ತಲ್ಲ ಹೋದ್ರೆ ಹೋಗ್ತಿತ್ತಿದ್ದೊಂದು ಎಷ್ಟು ಜನ ಹೋಗಿದ್ರಿ ಹೋಗಿದ್ರೆ ಎಂತಪ್ಪಾಗಿತ್ತು ಅಂತ ಮತ್ತೆ ವಿಪ್ರಾಹ ಪಶ್ಚಿಮ ಬುದ್ಧಯ ಮತ್ತೆ ಆಲೋಚನೆ ಮಾಡಿದ ಆಲೋಚನೆ ಮಾಡುವಾಗ ಮುಗಿದಿತ್ತು ಕತೆ ಉಳಿದವರೆಲ್ಲ ಹೋದರು ಕೃಷ್ಣನ ಹತ್ರ ಕೃಷ್ಣ ಎಲ್ಲವನ್ನು ತಾನು ಮುಟ್ಲಿಲ್ಲ ಇದ್ದವರಿಗೆಲ್ಲ ಹಂಚಿದ ಅಂತ ಕೃಷ್ಣನಿಗೆ ತೃಪ್ತಿಯೋ ತೃಪ್ತಿ ಕೊಟ್ಟ ಹೆಣ್ಮಕ್ಕಳಿಗೂ ತೃಪ್ತಿ ಗಂಡಂದರಿಗೂ ಖುಷಿ ಕೃಷ್ಣನಿಗೆ ಕೊಟ್ಟರೆ ಯಾರಿಗೆ ತೃಪ್ತಿಯಾಗುವುದಿಲ್ಲ ಹೀಗೆ ಋಷಿ ಪತ್ನಿಯರು ಕೊಟ್ಟಿರತಕ್ಕಂಥ ಅನ್ನವನ್ನು ಭಗವಂತ ಸ್ವೀಕಾರ ಮಾಡಿದ ಹೇಗೆ ಸ್ವೀಕಾರ ಮಾಡಿದ ತನ್ನ ಆತ್ಮೀಯರ ಜೊತೆ ನಿಂತು ಆತ್ಮೀಯರ ಒಳಗೆ ನಿಂತು ಭಗವಂತ ಅದನ್ನು ಸ್ವೀಕಾರ ಮಾಡಿ ಹೆಣ್ಮಕ್ಕಳಿಗೆ ಭಗವಂತ ಅನುಗ್ರಹ ಮಾಡಿದ ಕೊಡದಕ್ಕಂತಹ ಪಾತ್ರ ಎಂತಹದ್ದು ತಕೊಂಡ ಪಾತ್ರ ಎಂತಹದ್ದು ನಾವು ಚಿಂತನೆ ಮಾಡಿದರೆ ಅದ್ಭುತ ಆಗ್ತದೆ ಅದಕ್ಕೆ ಭಗವಂತ ಸ್ವೀಕಾರ ಮಾಡಿದ್ದು ಕೊಟ್ಟ ಪಾತ್ರ ಅಂತಂದರೆ ಕೃಷ್ಣನ ಮೇಲೆ ಅಪಾರವಾದ ಭಕ್ತಿ ಆ ಗಂಡಸರಿಗೆ ತುತ್ವವನ್ನು ಹೋಮದಲ್ಲಿ ಹಾಕಿ ಅಭ್ಯಾಸ ಇತ್ತಷ್ಟೇ ಸಾಕ್ಷಾತ್ ದೇವರು ಬಂದರೂ ಕೊಡುವಂತಹ ಸಾಮರ್ಥ್ಯ ಅವರಿಗಿರಲಿಲ್ಲ ಕೃಷ್ಣನನ್ನು ದೇವರು ಅಂತ ಒಪ್ಪಿಕೊಳ್ಳಿಕ್ಕೆ ಮನಸ್ಸು ತಯಾರಾಗಿರಲಿಲ್ಲ ಅಂತ ಹೆಣ್ಮಕ್ಕಳು ಬಂದಿರತಕ್ಕಂತಹ ದೇವರು ಸಾಕ್ಷಾತ್ ಕೃಷ್ಣ ಅವನು ದೇವರು ಅಂತ ನಂಬಿಕೊಂಡ್ರು ಎಂತ ಮನಸ್ಸು ಇದಕ್ಕೇ ಹೇಳುದು ತುಂಬ ಆಲೋಚನೆ ಮಾಡಿದರೆ ಸ್ವಲ್ಪ ರಗಳೇ ಆಗುವಂತಹದ್ದು ಆಲೋಚನೆ ಇಲ್ಲದೆ ಆ ಮನಸ್ಸು ಆ ಹರಿಯುವಂತಹ ಕ್ರಮ ಹೆಣ್ಮಕ್ಕಳಿಂದ ಕಲಿಯಬೇಕಾದ್ದು ಅಂತ ಅದಕ್ಕೆ ದಾಸರು ಹೇಳುವಾಗ ಬರೀ ಹೆಣ್ಮಕ್ಕಳು ಅಂತ ಹೇಳಿಲ್ಲ ಋಷಿ ಪತ್ನಿಯರು ಕೊಟ್ಟನ್ನ ಅಂತ ಹೇಳ್ತಾರೆ ಅವರು ಋಷಿ ಪತ್ನಿಯರವರು ಅದರಿಂದ ಒಳ್ಳೆಯ ಸಾಧಿಕೆಯರವರು ಆದ್ರಿಂದ ಅವರು ಕೊಟ್ಟಿರತಕ್ಕಂತಹ ಅನ್ನವನ್ನು ಭಗವಂತ ಅಭಿಮಾನದಿಂದ ಪ್ರೀತಿಯಿಂದ ಭಗವಂತ ಸ್ವೀಕಾರ ಮಾಡಿ ಹೆಣ್ಮಕ್ಕಳನ್ನು ಭಗವಂತ ಸಂತೋಷ ಪಡಿಸಿದ ಹೆಣ್ಮಕ್ಕಳು ಕೊಟ್ಟ ಅನ್ನ ಮಡಿ ಅನ್ನ ಅಲ್ಲಾರಿ ಅದು ಯಾಕಂದ್ರೆ ಗಂಡಸರು ಕೊಡ್ಲೇ ಇಲ್ಲ ಅಲ್ಲಿ ಕೊಟ್ಟದ್ದು ಹೆಣ್ಮಕ್ಕಳು ಕೊಟ್ಟದ್ದು ಏ ಮೈಲಿಗೆ ಅನ್ನ ಅಂತ ಭಗವಂತ ಬೀಸಾಡ್ಲಿಲ್ಲ ಒಳಗಿನ ಭಕ್ತಿಯ ಅನ್ನ ಇದು ಅದನ್ನು ಭಗವಂತ ಪೂರ್ತಿಯಾಗಿ ಪರಿಗ್ರಹಿಸಿದ ದಾಸರು ಹೇಳ್ತಾರೆ ಋಷಿಪತ್ನಿಯರು ಕೊಟ್ಟ ಅನ್ನವನ್ನು ಸುಭುಜತಾ ಬುಂಜಿಸಿದ ಭಗವಂತ ಅದನ್ನು ಸ್ವೀಕಾರ ಮಾಡಿದ ನಾವಿತ್ತ ಕರ್ಮಫಲ ಬಿಡುವನೇ ನಾವು ಕೊಟ್ರೆ ಭಗವಂತ ಬಿಡ್ತಾನ ಯಾರು ಕೊಟ್ಟರು ಭಗವಂತ ಸ್ವೀಕಾರ ಮಾಡುವವ ನಾವು ಭೋಜನ ಮಾಡುವಾಗ ಇದು ಭಗವಂತ ಪ್ರೀತನಾಗಲಿ ಅಂತ ಸಂಕಲ್ಪ ಮಾಡಿದರೆ ಭಗವಂತ ಅದನ್ನು ಗ್ರಹಿಸೇ ಗ್ರಹಿಸ್ತಾನೆ ಆದ್ರಿಂದ ಊಟ ಆದ ತಕ್ಷಣ ನಮ್ಮಲ್ಲಿ ಇನ್ನೂ ಸಂಪ್ರದಾಯ ಇದೆ ನಮ್ಮ ನಾಭಿಯ ಎಡಭಾಗಕ್ಕೆ ಕೈ ಹಿಡಿದು ಅಷ್ಟಾಕ್ಷರ ಮಂತ್ರ ಜಪ ಮಾಡುವಂತಹದ್ದು ಜಪ ಮಾಡಿ ಗೋಪಾಲ ಕೃಷ್ಣ ಲಕ್ಷ್ಮೀನಾರಾಯಣ ಪ್ರೀತರಾಗಲಿ ಇಂತ ಅನುಸಂಧಾನ ಮಾಡುವಂತಹದ್ದು ಇನ್ನೂ ಸಂಪ್ರದಾಯ ಅದು ಕವಳ ಕವಳಕ್ಕೆ ಗೋವಿಂದ ಅಂತ ಹೇಳಿ ಊಟ ಮಾಡಬೇಕು ಅಂತ ಇದೆ ಪ್ರತಿಯೊಂದು ಆವತಿ ಭಗವಂತನಿಗೆ ಅಂತ ಕೊನೆ ಪಕ್ಷ ಎಲ್ಲ ಮುಗಿದ ಮೇಲಾದರೂ ದೇವರಿಗೆ ಸಮರ್ಪಣೆ ಮಾಡಬೇಕು ಈ ಅನುಸಂಧಾನ ನಾವು ಬಿಡಬಾರದು ಹೆಣ್ಮಕ್ಕಳು ಎಲ್ಲವನ್ನೂ ಕೃಷ್ಣನಿಗೆ ಸಮರ್ಪಣೆ ಮಾಡಿದರು ಭಗವಂತ ಅದನ್ನು ಗ್ರಹಿಸಿದ ಸ್ವರಮಣ ಕುಬುಜೆ ಗಂಧಕ್ಕೆ ವಲಿದಾ ಅಂತ ಹೇಳ್ತಾರೆ ದಾಸರು ಕುಬುಜೆ ಗಂಧಕ್ಕೆ ಒಲಿದ ಕುಬ್ಜೆಯ ಗಂಧ ಕುಬ್ಜೆ ಅಂತಂದ್ರೆ ತ್ರಿವಕ್ರೆ ಕುಬ್ಜೆ ಕುಳ್ಳಗೇ ಇರುವವಳು ಅಂತ ಒಂದರ್ಥ ತ್ರಿವಕ್ರೆ ಅಂತ ಮತ್ತೊಂದು ಹೆಸರು ಅಂದರೆ ಅವಳ ದೇಹವನ್ನು ಪರಿಚಯಿಸತಕ್ಕಂತಹ ಶಬ್ದಗಳಿದ ಕುಬ್ಜೆ ಕುಳ್ಳಗೆ ಇರುವವಳು ಸಮಾಜದಲ್ಲಿ ಎಲ್ರಿಗಿಂತ ಕುಳ್ಳಗೆ ಇರುವವಳು ಸಮಾಜ ಅವಳನ್ನು ಒಂದು ರೀತಿಯಲ್ಲಿ ಉಪೇಕ್ಷೆ ಮಾಡಿತ್ತು ಯಾಕೆ ಅವಳು ಕುಳ್ಳಗೆ ಇದ್ದರಿಂದ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದಿಲ್ಲ ಅವಳು ಎತ್ತರಕ್ಕೆ ಬೆಳೆಯಲಿಕ್ಕೆ ಬಿಡಲಿಲ್ಲ ಕೆಳಗೆ ಇದ್ಲವಳು ಆದ್ದರಿಂದ ಎಲ್ಲರ ಉಪೇಕ್ಷೆಗೆ ಪಾತ್ರಲಾದವಳು ಜೊತೆಗೆ ತಿನ್ನು ಬಾಗಿತ್ತು ಗೂಲು ಮೂರು ಕಡೆ ವಕ್ರ ವಕ್ರ ವಕ್ರ ವಕ್ರವಾಗಿದ್ಲು ಅವಳು ಕಂಸನ ದಾಸಿ ಕಂಸನಿಗೆ ನಿತ್ಯ ಗಂಧವನ್ನು ಕೊಂಡೋಗಿ ಕೊಡಬೇಕು ಅವತ್ತಿನ ಕಾಲ ಹಾಗೆ ರಾಜರುಗಳಿಗೆ ಗಂಧವನ್ನು ಪರಿಮಳದ ಗಂಧವನ್ನು ತೇದಿ ಕೊಂಡೋಗಬೇಕು ಹೋಗುವಾಗ ದಾರಿಯಲ್ಲಿ ಕೃಷ್ಣ ಸಿಕ್ಕಿದ ಕೃಷ್ಣ ಹೇಳಿದ ಕೇಳಲಿಲ್ಲ ಅವಳ ಕೇಳಿದ ಜಾಗದಲ್ಲಿ ಕೃಷ್ಣನಿಗೆ ಸಿಗಲಿಲ್ಲ ಎಲ್ಲಿ ಕೇಳಿಲ್ಲ ಅಲ್ಲಿ ಪ್ರಯೋಗು ರಜಕನ ಹತ್ರ ಕೇಳಿದ ಬಟ್ಟೆ ಕೊಡಲಿಲ್ಲ ತ್ರಿವಕ್ರಯ ಹತ್ರ ಕೇಳಲಿಲ್ಲ ಅವಳೇ ಸದಾ ಕೃಷ್ಣ ಸ್ವೀಕಾರ ಮಾಡು ಗಂಧ ಅಂತ ಕೊಟ್ಲಂತೆ ಕೃಷ್ಣ ಕೇಳಿದ ನಿನಗೆ ಭಯ ಆಗುದಿಲ್ಲ ಏನಮ್ಮ ಅಲ್ಲ ನೀನಿರುವಾಗ ನನಗೇನು ಭಯ ಅಂತ ಕೇಳ್ತಾಳಂತೆ ನೋಡಿ ರಜಕನಿಗೆ ಸಿಟ್ಟು ಅಹಂಕಾರ ಕ್ರೋಧ ಎಲ್ಲ ಇತ್ತು ಆಕೆ ತಲೆ ಕತ್ತರಿಸಿದ ಕುಬ್ಜೆಗೆ ತಲೆ ಇತ್ತು ತಲೆ ಕತ್ತರಿಸುವುದಿ ಯಾಕೆ ಅದಕ್ಕೆ ಭಗವಂತ ಅವಳು ಕೊಟ್ಟ ಗಂಧವನ್ನು ಭಗವಂತ ಸ್ವೀಕಾರ ಮಾಡಿದ ತಾನು ಲೇಪನೆ ಮಾಡಿಕೊಂಡ ಇದ್ದವರಿಗೆಲ್ಲ ಮೈಗೆಲ್ಲ ಹಚ್ಚಿಬಿಟ್ಟಂತೆ ಕುಬ್ಜಯ ಗಂಧಕ್ಕೆ ಒಲಿದ ಕುಬ್ಜಯ ಪರಿಮಳಕ್ಕೆ ಒಲಿದ ಅಂದ್ರೆ ಕುಬ್ಜೆಯ ಜೀವನದಲ್ಲಿ ಏನಿತ್ತು ಅಂದ್ರೆ ಪರಿಮಳ ಇತ್ತು ಅದಕ್ಕೆ ಭಗವಂತ ಒಲಿದ ರೂಪ ಇರಲಿಲ್ಲ ಗಂಧ ಇತ್ತು ಅವಳ ಜೀವನದಲ್ಲಿ ಅದಕ್ಕೆ ಭಗವಂತ ಮೆಚ್ಚಿದ ದೇವರು ಮೆಚ್ಚುವುದು ಯಾಕೆ ಅಂತಂದ್ರೆ ಸ್ವರಗಿನ ರೂಪಕ್ಕಲ್ಲ ಒಳಗಿನ ಗಂಧಕ್ಕೆ ಭಗವಂತ ಮೆಚ್ಚುತ್ತಾನೆ ಅಂತ ದಾಸರ ಹೇಳಿದ್ರು ಕುಬ್ಜೆಯ ಗಂಧಕ್ಕೆ ಒಲಿದ ಕುಬ್ಜೆಯ ಪರಿ ಪರಿಮಳ ದೂರಂದ ಬರುವಾಗಲೇ ಕುಬ್ಜೆ ಪರಿಮಳ ಬರಿತಳಾಗಿತ್ತು ಯಾವುದು ಪರಿಮಳ ಹೊರಗಿನ ಗಂಧ ಅಲ್ಲ ಒಳಗಿನ ಮನಸ್ಸು ಪರಿಮಳ ಆಗಿತ್ತು ಒಳಗಿನ ಮನಸ್ಸಿನಲ್ಲಿ ಯಾವುದೇ ಕಶ್ಮನ ಇರಲಿಲ್ಲ ಒಳಗಿನ ಮನಸ್ಸು ಘಮಗಮ ಪರಿಮಳ ಬರ್ತಿತ್ತು ಭಗವಂತ ಅವಳನ್ನು ಹಿಡಿದ ಗ್ರಹಿಸಿದ ಅವಳಿಗೆ ಅನುಗ್ರಹ ಮಾಡಿದ ದೇವರು ಯಾವಾಗ ಮುಟ್ಟಿದ ಅವಳ ಕುಬ್ಜತ್ತನೇ ಹೋಯ್ತಂತೆ ಕುಳ್ಳಗಾಗುದು ಯಾವಾಗ ಎತ್ತರಕ್ಕೆ ಯಾವಾಗ ಏರುವುದಿಲ್ಲ ಎಲ್ಲಿವರೆಗೆ ಭಗವಂತ ನಮ್ಮನ್ನು ಮುಟ್ಟುವುದಿಲ್ಲ ಅಲ್ಲಿವರೆಗೆ ಸಮಾಜದಲ್ಲಿ ನಾವು ಕುಳ್ಳಗಿ ಇರ್ತೇವೆ ಯಾವಾಗ ಭಗವಂತ ನಮ್ಮನ್ನು ಮುಟ್ತಾನೆ ಎಲ್ರಿಗಿಂತ ಎತ್ತರಕ್ಕೆ ನಾವು ಏರ್ತೇವೆ ಎತ್ತರಕ್ಕೆ ಏರುವುದು ತಗ್ಗಲಿರುವುದು ಭಗವಂತ ಮುಟ್ಟುವ ಮಾತ್ರ ಯಾವಾಗ ಭಗವಂತನಿಗೆ ಬೇಕಾದವರು ನಾವು ಆಗ್ತೇವೆ ನಮ್ಮಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕುಬ್ಜೆ ಏರಿದ ಎತ್ತರ ಇನ್ನೊಬ್ಬರಿಗೆ ಏರ್ಲಿಕ್ಕಾಗಲಿಲ್ಲ ಯಾಕೆ ಅಂತಂದರೆ ಭಗವಂತ ಅವಳನ್ನು ಸ್ಪರ್ಶ ಮಾಡಿದ ಭಗವಂತ ಮೆಚ್ಚಿದ ಅವಳ ಗಂಧವನ್ನು ಭಗವಂತ ಗ್ರಹಿಸಿದ ಗಂಧಕ್ಕೆ ಒಲಿದ ಕುಬ್ಜೆಯ ಗಂಧಕ್ಕೆ ಒಲಿದ ಭಗವಂತ ಇದು ಬಾ ದಾಸರು ಹೇಳತಕ್ಕಂತಹ ಮಾತು ಅವರದೇ ಭಾಷೆಯಲ್ಲಿ ಹೇಳತಕ್ಕಂತಹ ಮಾತು ಕುಬ್ಜೆಯ ಗಂಧಕ್ಕೆ ಒಲಿದ ದೃಷ್ಟಿಯಲ್ಲಿ ಹೊರಗಿನ ಗಂಧವನ್ನು ಕೊಟ್ಟಲು ಅಂತ ಅದಲ್ಲ ಹೊರಗಿನಿಂದ ಮಾತ್ರ ಪರಿಮಳ ಅಲ್ಲ ಒಳಗಿನಿಂದಲೂ ಅಷ್ಟೇ ಸುಗಂಧ ಭರಿತಳಾಗಿದ್ದಲು ಕುಬ್ಜೆ ಯಾಕೆಂದ್ರೆ ಕೃಷ್ಣ ಕೇಳದೇನೆ ಕೃಷ್ಣನಿಗೆ ಅಂತ ಕೊಟ್ಲಲ್ಲ ಒಳಗಿಂದ ಎಷ್ಟು ಧೈರ್ಯ ಇರಬೇಕು ಒಳಗಿನಿಂದ ಎಷ್ಟು ಮನಸ್ಸು ಪಕ್ವವಾಗಿ ಇರಬೇಕು ಅಲ್ಲ ಕಂಸ ಏನಾದರೂ ಹೇಳಿದರೆ ಕಂಸನಿಗೆ ಯಾರಾದರೂ ಹೋಗಿ ಹೇಳಿದರೆ ಕೃಷ್ಣನಿಗೆ ಕಂಸನ ವೈರಿಗೆ ಕೊಟ್ಟಲು ಗಂಧ ಅಂತ ಹೇಳಿದರೆ ನಾಳೆ ಕೆಲಸ ಹೋಗುತ್ತೆ ಪ್ರಾಣ ಹೋಗುತ್ತೆ ಎಲ್ಲ ಭಯ ದೂರ ಇಟ್ಲ ನಮ್ಮ ದೇವರು ಇರುವಾಗ ಏನು ಭಯ ದೇವರಿಗಿಂತ ದೊಡ್ಡ ರಾಜ ಯಾರು ತೀರ್ಮಾನ ಮಾಡಿದ್ದು ರಾಜಾದಿ ರಾಜ ಅಂತ ಮಾಡಿ ಕೃಷ್ಣನಿಗೆ ತನ್ನನ್ನು ಸಮರ್ಪಣೆ ಮಾಡಿದ್ಲು ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ್ರು ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ಲು ಕೃಷ್ಣ ಅದಕ್ಕೆ ನೆಚ್ಚಿದ ನಾವು ದೇವರಿಗೆ ಸಮರ್ಪಣೆ ಮಾಡುವಾಗಲೇ ಭಯದಿಂದಲೇ ಸಮರ್ಪಣೆ ಮಾಡುವುದು ದೇವರೆಲ್ಲ ತಿಂದು ಬಿಟ್ಟರೆ ಅಂತ ದೇವರು ಹೇಳಿದ ಬೇಡವೇ ಬೇಡ ಅಂತ ದೂರ ಇಟ್ಟು ಬಿಡ್ತಾನೆ ಕುಬ್ಜೆಯ ಗಂಧಕ್ಕೆ ಭಗವಂತ ಒಲಿದ ಅವಳ ಕುಬ್ಜತ್ವವನ್ನೇ ನಿವಾರಣೆ ಮಾಡಿದ ಸರ್ವಗ್ರಾಹ್ಯರನ್ನಾಗಿ ಮಾಡಿದ ಎಲ್ಲಿಯೂ ಗೂನುಬೆನ್ನು ಇಲ್ಲವೇ ಇಲ್ಲ ಒಳ್ಳೆಯ ಆರೋಗ್ಯವತಿಯಾಗಿ ಸಮಾಜದಲ್ಲಿ ಸ್ವಸ್ಥವಾಗಿ ಎಲ್ಲರ ಪ್ರೀತಿಯ ಆದರ ಗೌರವಗಳಿಗೆ ಪಾತ್ರಳಾಗಿ ಮೆರೆದ್ಲು ಯಾವುದರಿಂದ ಭಗವಂತನಿಗೆ ಗಂಧವನ್ನು ಕೊಟ್ಟು ಭಗವಂತನನ್ನು ಒಲಿಸಿಕೊಂಡದ್ರಿಂದ ಕುಬ್ಜೆಯ ಗಂಧಕ್ಕೆ ಒಲಿದ ಅದಕ್ಕೆ ದಾಸರು ಹೇಳಿದರು ಹಾಗಾದರೆ ಭಗವಂತನಿಗೆ ಗಂಧ ಬೇಕಾಗಿತ್ತು ವಸ್ತ್ರ ಬೇಕಾಗಿತ್ತು ಪುಷ್ಪ ಬೇಕಾಗಿತ್ತು ಅನ್ನ ಬೇಕಾಗಿತ್ತು ಅಂತಂದರೆ ಸ್ವರಮಣ ದಾಸರ ಹೇಳಿದ್ರು ಎಲ್ಲಿ ಜಾರಿ ಬೀಳುತ್ತೇವೆ ದಾಸರ ಮನ ಕೈ ಹಿಡಿದು ಎತ್ತಾರೆ ಸ್ವರಮಣ ಕುಬ್ಜಯ ಗಂಧಕ್ಕೆ ಒಲಿದ ಅವನು ಸ್ವರಮಣ ಅವನಿಗೆ ಎಂಥದೂ ಬೇಡ ಯಾರು ಕಲ್ಮಶ ಇರ್ತಾರೆ ಯಾರು ದುರ್ಗಂಧಮಯರಾಗಿರ್ತಾರೆ ಅವರಿಗೆಲ್ಲ ಪರಿಮಳದ ಅವಶ್ಯಕತೆ ಇರುವಂತಹದ್ದು ಭಗವಂತ ಸ್ವರಮಣ ಮೇಲೆ ತನ್ನಲ್ಲಿಯೇ ತಾನು ಆಸಕ್ತನಾದ ಮೇಲೆ ಇನ್ನೊಬ್ಬರಿಂದ ಭಗವಂತನಿಗೆ ಆಗಬೇಕಾದ ಏನಿಲ್ಲ ಅವನು ಸ್ವರಮಣ ತನ್ನಿಂದಲೇ ತಾನು ಆನಂದವನ್ನು ಅನುಭವಿಸುವವನು ದುರ್ಗಂಧ ಭರಿತನಾಗಿದ್ದರೆ ಇನ್ನೊಬ್ಬರ ಹತ್ರ ಹೋಗುವಾಗ ದುರ್ಗಂಧ ಬಡೀತರಿ ಅದಕ್ಕೆ ಸೆಂಟು ಪರ್ಸೆಂಟ್ ಎಲ್ಲ ಹಚ್ಚಿಕೊಳ್ಬೇಕಾಗತ್ತೆ ಭಗವಂತ ಸ್ವಯಂ ಗಂಧ ಆದ್ದರಿಂದ ಅವನಿಗೆ ಇನ್ನೊಬ್ಬರ ಗಂಧ ಬೇಕಾಗಿಲ್ಲ ಅವನು ಸ್ವಯಂ ರೂಪವಂತನಾದ್ದರಿಂದ ಇನ್ನೊಬ್ಬರ ರೂಪವಂತರ ಹಂಗವನಿಗಿಲ್ಲ ಸ್ವಯಂ ಭಗವಂತ ಪೂರ್ಣ ತೃಪ್ತನಾದ್ದರಿಂದ ಇನ್ನೊಬ್ಬರ ಊಟದ ಅವಶ್ಯಕತೆ ಇಲ್ಲ ಭಗವಂತನಿಗೆ ಭಗವಂತ ಪೂರ್ಣ ಪೂರ್ಣಾನಂದರಾದ್ದರಿಂದ ಇನ್ನೊಬ್ಬರ ಜೊತೆಗೆ ಕೇಳಿ ಹಾಡಬೇಕಾಗಿಲ್ಲ ದೇವರಿಗೆ ದೇವರಿಗೆ ಹಸಿವು ಇಲ್ಲ ಆದ್ರಿಂದ ಇನ್ನೊಬ್ಬರದ ಹಣ್ಣು ಬೇಡ ಪರಾಹಾರ ದೇವರಿಗೆ ಬೇಕಾಗಿಲ್ಲ ಸ್ವರಮಣ ಅಂತ ಇಡೀ ಹಾಡಿನಲ್ಲಿ ಜಿಷ್ಟು ತುಂಬಿಸಿದ್ದಾರೆ ದಾಸರು ಸ್ವರಮಣ ಒಂದೊಂದು ಹಾಡಲ್ಲಿ ಒಂದೊಂದು ಶಬ್ದದಲ್ಲಿ ಸಸ್ತ ತುಂಬಿಸಿರ್ತಾರೆ ಸ್ವರಮಣ ಎಂಬ ಶಬ್ದದಲ್ಲಿ ಇಡೀ ಹಾಡಿಗೆ ಪ್ರಾಣ ಶಕ್ತಿಯನ್ನು ದಾಸರು ತುಂಬಿದ್ದಾರೆ ಭಗವಂತ ಸ್ವರಮಣ ತನ್ನಿಂದಲೇ ತಾನು ತೃಪ್ತಿ ಪಡುವವಾ ದೇವರಿಗೆ ಎಂಥದೂ ಬೇಡ ನಾವು ಕೊಡುವಂತಹದ್ದು ಆದರೆ ಯಾವುದನ್ನೂ ದೇವರು ಬಿಡುವುದಿಲ್ಲ ಅಂತ ನಾ ಮರಿಬಾರದು ಅಂತ ಹೇಳ್ತಾರೆ ಭಗವಂತ ಸ್ವರಮಣ ಈ ಸ್ವರಮಣ ಎಂಬ ಶಬ್ದದಿಂದಾಗಿ ಶಬರಿಯ ಒಳಗೆ ಭಗವಂತ ಕೂತ ಒಂದು ರೂಪದಿಂದ ಸ್ವರಮಣನಾಗಿ ಅಲ್ಲಿ ಕೂತು ಭಗವಂತ ಶಬರಿಗೆ ಅನುಗ್ರಹ ಮಾಡಿದ ಅವಳು ಕೊಟ್ಟದ್ದನ್ನು ಭಗವಂತ ಗ್ರಹಿಸಿದ ಹಾಗೆಯೇ ಅಬಲೆಯರನ್ನು ಒಲಿಸಿದ ಅಬಲೆಯರ ಒಳಗೆ ಭಗವಂತ ಸ್ವರಮಣನಾಗಿ ಕೂತ ತಾನು ಸ್ವರಮಣ ಆದರೆ ಆ ಹೆಣ್ಮಕ್ಕಳಿಗೆ ಆನಂದವನ್ನು ಭಗವಂತ ಕೊಟ್ಟ ಸ್ವರಮಣ ತನಗೋಸ್ಕರ ಅಲ್ಲ ಅವರಿಗೋಸ್ಕರ ಆನಂದವನ್ನೂ ಕೊಟ್ಟ ಅಂತ ಋಷಿಪತ್ನಿಯರು ಕೊಟ್ಟನ್ನ ಸುಭುಜ ತಾ ಭಗವಂತನಿಗೆ ಹಸಿವೆ ಆಗಿರಲಿಲ್ಲ ಇನ್ನೇನು ಭಗವಂತನ ಗೆಳೆಯರ ಹೆಸರೇಳಿ ಭಗವಂತ ತಿಂದ ಅಂತ ನೀವು ಗೋಗರಿಯುವುದು ಬೇಡ ಸ್ವರವಣ ಭಗವಂತ ಆದ್ರಿಂದ ಅವರಿಗೆ ಅನ್ನದ ಎಲ್ಲವನ್ನು ಯಾವತ್ತೂ ತಿನ್ನದಿದ್ರೂ ಭಗವಂತ ಆರಾಮವಾಗಿರ್ತಾನೆ ಅಂತ ವೇದಮಂತ್ರ ಹೇಳುತ್ತೆ ಅದು ಎರಡು ಹಕ್ಕಿಗಳು ಈ ಶರೀರದ ಒಳಗೆ ವಾಸ ಮಾಡಿಕೊಂಡಿದೆ ಅನಷ್ಟು ಅನ್ಯೋ ಅಭಿಚಾಕ ಒಂದು ಹಕ್ಕಿ ಹಣ್ಣನ್ನು ತಿಂತಾ ಇದೆ ದಿನದಿಂದ ದಿನಕ್ಕೆ ಬಲವಾದೈತೆ ಕೃಷವಾಗ್ತಾ ಇದೆ ಅನಷ್ಟು ನನ್ ಮತ್ತೊಬ್ಬ ತಿನ್ನುವುದಿಲ್ಲ ತಿನ್ನದೇ ಇರತಕ್ಕಂತಹ ಅಕ್ಕಿ ಅಭಿಚಾಕ ಶೀತಿ ಆರಾಮವಾಗಿದೆ ಸ್ವಯಂಪೂರ್ಣ ಸ್ವರಮಣ ಅವನು ಏನು ತಿನ್ನುವುದಿಲ್ಲ ಆರಾಮವಾಗಿ ಇರ್ತಾನೆ ಸ್ವರಮಣ ಆದ್ರಿಂದ ಕುಬ್ಜೆಯ ಗಂಧಕ್ಕೆ ಒಲಿದ ಕುಬ್ಜೆ ಕೊಟ್ಟಿರತಕ್ಕಂತಹ ಗಂಧ ಅದಕ್ಕೆ ಭಗವಂತ ಅನುಗ್ರಹ ಮಾಡಿದ ನಮ್ಮ ಪೂಜೆಯಲ್ಲಿ ಯಾವುದಕ್ಕೂ ಲೋಪ ಇರಬಾರದು ಭಗವಂತ ಯಾವುದಕ್ಕೆ ಒಲಿತಾನೆ ಅಂತ ಗೊತ್ತಿಲ್ಲ ಆದ್ರಿಂದ ಆಸನಕ್ಕೆ ಒಲಿತಾನೋ ಸ್ವಾಗತಕ್ಕೆ ಒಲಿತಾನೋ ಅರ್ಘ್ಯಪಾದ್ಯ ಆಚಮನ ಮಧುಮರ್ಕ ಸ್ನಾನಗಳಿಗೂ ಒಲಿತಾನೋ ವಸ್ತ್ರಾಭರಣ ಗಂಧ ಪುಷ್ಪಗಳಿಗೋ ದೂಪ ದೀಪಗಳಿಗೋ ನೈವೇದ್ಯಕ್ಕೋ ಗಂಧಕ್ಕೋ ಯಾವುದಕ್ಕೆ ಒಲಿತಾನೆ ಗೊತ್ತಿಲ್ಲ ಯಾವುದೋ ಒಂದಕ್ಕೆ ಒಲಿಯಲಿ ಅದಕ್ಕೆ ಷೋಡುಶೋಪಚಾರ ಪೂಜೆಯನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡಬೇಕಾದ್ರು ಯಾವಾಗ ನಮ್ಮಲ್ಲಿ ಭಕ್ತಿ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ಲವನ್ನು ನಾವು ಅರ್ಪಣೆ ಮಾಡಬೇಕಾದ್ರೂ ಸರ್ವಸ್ವವನ್ನು ಸಮರ್ಪಣೆ ಮಾಡಬೇಕು ಯಾವುದೋ ಒಂದಕ್ಕೆ ಭಗವಂತ ಒಲಿದ್ರೂ ಸಾಕು ನಮ್ಮ ಜೀವನ ಸಾರ್ಥಕ ಕುಬ್ಜೆಯ ಗಂಧಕ್ಕೆ ತಲಿದ ಸ್ವರಮಣ ನಾದ ಭಗವಂತ ಅವನಿಗೆ ಯಾವುದೂ ಬೇಕಾಗಿಲ್ಲ ಇಂತಹ ಭಗವಂತ ಮುನಿಗಣ ವಿಭುಧ ಸೇವಿತ ಇದನ್ನು ಹೇಳಲಿಕ್ಕೆ ದಾಸರು ಮರೆತಿಲ್ಲ ಯಾಕಂದ್ರೆ ಹೆಣ್ಮಕ್ಕಳನ್ನು ಮೇಲಿಡುವ ಬರದಲ್ಲಿ ದೇವತೆಗಳನ್ನು ಕೆಳಗಿಡಬಾರದು ಅಂತ ಎಚ್ಚರ ಕೊಟ್ರು ಎಲ್ಲ ಹೆಣ್ಮಕ್ಕಳನ್ನೇ ಹೊಗಳಿದ್ದು ಈ ಹಾಡಿನಲ್ಲಿ ಶಬರಿ ಇರಬಹುದು ಅಥವಾ ಅಬಲೆಯರ್ ಇರಬಹುದು ಋಷಿ ಪತ್ನಿಯರಿರಬಹುದು ಕುಬ್ಜೆ ಇರಬಹುದು ಪಾಪ ದೇವತೆಗಳು ಮಿಕ ಮಿಕ ಅಂತ ನೋಡ್ತಾ ಇದ್ದಾರೆ ಏನ್ ದಾಸರು ನಮ್ಮನೆಲ್ಲ ಹೊಂಡಕ್ಕೆ ಹಾಕಿಬಿಟ್ರ ಅಂತ ದಾಸರು ಹೇಳಿದರು ಮುನಿಗಣ ವಿಭುಧ ಸೇವಿತಾ ಅಂತ ಶಬ್ದ ಇಟ್ಟಿರಲಿ ಮುನಿಗಳನ್ನು ಉಪೇಕ್ಷೆ ಮಾಡಲಿಲ್ಲ ವಿಭುದರನ್ನು ದೇವತೆಗಳನ್ನು ಭಗವಂತ ಕೈ ಬಿಡಲಿಲ್ಲ ಅನುಗ್ರಹ ಮಾಡಿದ ಋಷಿ ಮುನಿಗಳನ್ನು ಭಗವಂತ ಅನುಗ್ರಹಿಸಿದ ಅಂದ್ರೆ ಋಷಿ ಪತ್ನಿಯರು ಕೊಟ್ಟ ಅನ್ನ ತಾ ಗುಂಜಿಸಿದ ಸ್ವರಮಣ ಆದ್ರೆ ಋಷಿಯರು ಕೊಟ್ಟದ್ದನ್ನು ಸ್ವೀಕಾರ ಮಾಡಲಿಲ್ವೋ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರಿಗೆ ಒಂದು ಅವಕಾಶ ಕೊಡ್ತಾನೆ ಭಗವಂತ ಅವತ್ತಿನ ಆ ಸ್ಟೇಜ್ ಅಲ್ಲಿ ಋಷಿ ಪತ್ನಿಯರಿಗೆ ಭಗವಂತ ಅವಕಾಶ ಕೊಟ್ಟ ಅರ್ಥಾತ್ ಋಷಿಗಳು ಮಾಡಿದ ಹೋಮಕ್ಕೆ ಭಗವಂತ ತಿರಸ್ಕಾರ ಉಪೇಕ್ಷೆ ಮಾಡಲಿಲ್ಲ ಹೆಣ್ಮಕ್ಕಳನ್ನು ಮೇಲಿಡಬೇಕಾಗಿತ್ತು ಯಾಕೆಂದ್ರೆ ನೀವು ಮಾಡುವುದು ಸಾಧನೆ ಇದನ್ನು ನೀವು ಭಕ್ತಿಯಿಂದ ಮಾಡಿದ್ದೀರಿ ನನಗೆ ತೃಪ್ತಿಯಾಗಿದೆ ಅಂತ ಭಗವಂತ ಅವರನ್ನು ಅನುಗ್ರಹಿಸಿದ ಇದರ ಮೂಲಕ ಹೆಣ್ಮಕ್ಕಳು ತಮ್ಮ ಪಾಲಿನ ಕರ್ತವ್ಯವನ್ನು ತಾನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ದೇವರು ಪ್ರೀತನಾಗ್ತಾನೆ ಅಡಿಗೆ ಕೋಣೆ ಕೆಲಸ ಅಂತದು ಅಡಿಗೆ ಕೆಲಸ ಕೆಳಗಿನ ಕೆಲಸ ಅಂತ ಚಿಂತನೆ ಮಾಡುವುದು ಬೇಡ ಅದು ದೊಡ್ಡ ಕೆಲಸ ದೊಡ್ಡ ಸೇವೆ ದೊಡ್ಡ ಸಾಧನೆ ಅಂತ ಭಗವಂತ ಅದನ್ನು ಗುರುತಿಸಿ ಅದನ್ನು ಮೇಲೆ ಇಟ್ಟ ಭಗವಂತ ಅಂತ ಅರ್ಥಾತ್ ಋಷಿಯರನ್ನು ತಿರಸ್ಕಾರ ಮಾಡಿದಕ್ಕೆ ಅರ್ಥ ಅಲ್ಲ ಮುನಿಗನ ಸೇವಿತ ಮುನಿಗಳ ವೃಂದದಿಂದಲೇ ಭಗವಂತ ಯಾವತ್ತೂ ಪೂಜಿತನಾಗಿರ್ತಕ್ಕಂಥವನು ಮುನಿಗಳು ಅನ್ನ ಆಹಾರ ಎಲ್ಲ ತೊರೆದಿರ್ತಾರೆ ಮುನಿ ಅಂದರೆ ಮನನಾಥ್ ಮುನಿ ಎಲ್ಲ ಯಾವತ್ತೂ ಭಗವಂತನ ಮನನದಲ್ಲೇ ತಮ್ಮನ್ನು ತೊಡಗಿಸಿಕೊಂಡವರು ಆದ್ರಿಂದ ಮುನಿಗಳ ಸೇವೆಯಿಂದ ಭಗವಂತ ಉಪೇಕ್ಷೆ ಮಾಡಲಿಲ್ಲ ವಾದಿರಾಜರು ಒಂದು ತಮಾಷೆ ಮಾಡಿ ಹೇಳ್ತಾರೆ ಈ ಕೃಷ್ಣ ಹೆಣ್ಮಕ್ಕಳಿಗೆಲ್ಲ ಮೋಕ್ಷ ಕೊಟ್ಟಂತೆ ಮುನಿಗಳೆಲ್ಲ ಕಾಯ್ತಾ ಕುತ್ಕೊಂಡ್ರಂತೆ ನೋಡಿದ್ರಂತೆ ಇದೇನು ನಮಗೆ ಮೋಕ್ಷ ಕೊಡಲಿಲ್ಲ ಹೆಣ್ಮಕ್ಕಳಿಗೆ ಮಾತ್ರ ಮೋಕ್ಷ ಕೊಟ್ಟ ಕೃಷ್ಣ ಇದೇನು ಪಾರ್ಶಾಲಿಟಿ ಕೃಷ್ಣನದ್ದು ಅಂತ ಆಗ ಕೃಷ್ಣನ ಕಡೆ ವಕೀಲರು ಹೇಳಿದ್ರಂತೆ ಹೆಣ್ಮಕ್ಕಳ ಹತ್ರ ಆ ಋಷಿಗಳ ಹತ್ರ ಹೇಳಿದ್ರಂತೆ ಹೆಣ್ಮಕ್ಕಳ ಪರವಾಗಿ ಹೇಳಿದ್ರಂತೆ ರೀ ನೀವು ಅಷ್ಟೆಲ್ಲ ಕೋಪ ಮಾಡೋದು ಬೇಡ ಕೃಷ್ಣನಿಗೆ ಏನಾಗಿತ್ತು ಅಂತಂದರೆ ಒಂದು ಋಣ ಉಳಿದಿತ್ತು ಹೆಣ್ಮಕ್ಕಳದ್ದು ಏನು ಋಣ ಅಂದ್ರೆ ತಮ್ಮ ಮನೆಯಲ್ಲಿದ್ದ ಹಾಲು ಮೊಸರು ಎಲ್ಲ ಕೃಷ್ಣನಿಗೆ ಕೊಟ್ಟಿದ್ರು ಆ ಹೆಣ್ಮಕ್ಳು ಕೃಷ್ಣ ತಲೆಯಲ್ಲಿ ಕೂತಿದ್ದ ಆ ಹೆಣ್ಮಕ್ಳು ಹಾಲು ಕೊಟ್ಟರು ಹಾಲು ಕೊಟ್ಟರು ಹಾಲು ಕೊಟ್ಟರು ಅಂತ ಇದನ್ನೇನು ಮಾಡುದು ಋಣಸಂದಾಯ ಹೇಗೆ ಮಾಡೋದು ಅದಕ್ಕೆ ಕೃಷ್ಣ ಆಲೋಚನೆ ಮಾಡಿದಂತೆ ತನ್ನ ಹಾಲಿನ ಮನೆಯನ್ನೇ ಭಗವಂತ ಅವರಿಗೆ ಕೊಟ್ಟ ಅಂತ ಅದ್ರದ್ದು ದೇವರು ಯಾಕೆ ಕೊಟ್ಟ ಮೋಕ್ಷವನ್ನು ಯಾಕೆ ಕೊಟ್ಟ ಅಂತಂದ್ರೆ ಅವರ ಮನೆಗೆ ಹೋಗಿ ಹಾಲು ಕದ್ದಿದ್ದೆ ಅಲ್ಲ ಅದಕ್ಕೆ ಅವರಿಗೆ ಕೊಟ್ಟದು ಬೇಜಾರು ಮಾಡಿಕೊಳ್ಳಬಾರದು ಅಂತ ಆದ್ದರಿಂದ ಋಷಿಮನಿಗಳೇ ನೀವು ಬೇಜಾರ ಮಾಡೋದು ನಿಮಗೆ ನಿಮಗೂ ಕೊಡೋಣ ನಿಮ್ಮನ್ನದು ಕದ್ದಿಲ್ಲ ನಾನು ನೀವು ಸದ್ಯದಲ್ಲಿ ಕೊಡೋದಿಲ್ಲ ಮುಂದೆ ಕೊಡ್ತೇನೆ ಅಂತ ರಾಜರಾಜರು ತಮಾಷೆ ಮಾಡಿ ಮಾತು ಹೇಳುತ್ತಾರೆ ಅಂದರೆ ಹೆಣ್ಮಕ್ಕಳ ಮನೆಯ ಹಾಲನ್ನು ಕದ್ದದ್ದು ಯಾಕೆ ಅಂದರೆ ಅವರಿಗೆ ಏನೋ ಕೊಡಬೇಕು ಎಂಬ ಆಸೆಯಿಂದಾಗಿ ಭಗವಂತ ಹಾಗೆ ಮಾಡಿದ ಋಷಿಗಳನ್ನು ಮುನಿಗಳನ್ನು ಭಗವಂತ ಯಾವತ್ತೂ ಉಪೇಕ್ಷೆ ಮಾಡಲಿಲ್ಲ ರಾಮಾವತಾರ ಇರಬಹುದು ಕೃಷ್ಣಾವತಾರ ಇರಬಹುದು ಅವರನ್ನು ಉದ್ದಾರ ಮಾಡಲಿಕ್ಕೋಸ್ಕರನೇ ಭಗವಂತ ಬಂದದ್ದು ಕಂಸನ ಹನನ ಅಂತ ನಾವು ಹೇಳ್ತೇವೆ ಕೃಷ್ಣ ಜಾತ ಕಂಸ ವದಾರ್ಥ ಅಂತ ಕಂಸನನ್ನು ಕೊಲ್ಲಿಕೋಸ್ಕರ ಕೃಷ್ಣ ಅವತಾರಾದದ್ದು ನಿಜವಾಗಿ ನೋಡ್ಲಿಕ್ಕೆ ಹೊರಟ್ರೆ ಕಂಸನ ವಧೆಯ ಹಿನ್ನೆಲೆಯಲ್ಲಿ ಭೃಗು ಋಷಿಗಳ ಉದ್ಧಾರದ ಇದೆ ಅಲ್ಲಿ ಯಾವಾಗ ಕಂಸ ಸತ್ತ ಆಗ ಭೃಗು ಒಂದು ರೀತಿಯಲ್ಲಿ ಶಾಪ ವಿಮೋಚನೆ ಆಯಿತು ಅಂದ್ರೆ ದುಷ್ಟರ ಹನನದ ವ್ಯಾಜದಲ್ಲಿ ಭಗವಂತ ಋಷಿಮುನಿಗಳನ್ನು ಹೇಗೆ ಉದ್ದಾರ ಮಾಡಿದ ಋಷಿ ಮುನಿಗಳ ಋಷಿ ಸೇವಿತ ಮುನಿಗಳ ಸೇವಿತ ವಿಭುಧ ಸೇವಿತ ದೇವತೆಗಳಂದು ಭಗವಂತ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ ಎಲ್ಲ ದೇವತೆಗಳು ಬಂದು ಭಗವಂತನಿಗೆ ಅರ್ಪಿಸಿದ್ದನ್ನು ಭಗವಂತ ಗ್ರಹಿಸಿದ್ದಾನೆ ಆದ್ರಿಂದ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಭಗವಂತ ಎಲ್ಲವನ್ನು ಗ್ರಹಿಸಿದ ಹೆಣ್ಮಕ್ಕಳು ಕೊಟ್ಟದ್ದನ್ನು ಗ್ರಹಿಸಿದ ಕುಬ್ಜೆ ಕೊಟ್ಟವಳು ಸಮಾಜದಲ್ಲಿ ಹಿಂದುಳಿದವಳು ಕೊಟ್ಟದ್ದನ್ನು ಗ್ರಹಿಸಿದ ಶಬರಿ ಕೊಟ್ಟದ್ದನ್ನು ಗ್ರಹಿಸಿದ ಮುನಿಗಳು ಕೊಟ್ಟದ್ದನ್ನು ಗ್ರಹಿಸಿದ ದೇವತೆಗಳು ಕೊಟ್ಟದನ್ನು ಗ್ರಹಿಸಿದ ನಮಗಿಂತ ಕೆಳಗಿದ್ದವರು ಕೊಟ್ಟದ್ದನ್ನೂ ಗ್ರಹಿಸಿದ ಎತ್ತರದಲ್ಲಿದ್ದವರನ್ನು ಕೊಟ್ಟದನ್ನೂ ಗ್ರಹಿಸಿದ ಮಧ್ಯದಲ್ಲಿದ್ದ ನಮ್ಮ ಕೈ ಬಿಡ್ತಾನ ಅಂತ ದಾತರು ಕೇಳ್ತಾರೆ ನಾವು ಮಧ್ಯದಲ್ಲಿ ಆಚೆ ಈಚೆ ಕೆಳಗೂ ಅಲ್ಲ ಆಚೆ ಮೇಲೂ ಅಲ್ಲ ಮಿಡಲ್ ಕ್ಲಾಸ್ ನಾವು ಆದ್ರೆ ನಮ್ಮನ್ನು ಬಿಡ್ಲಿಕ್ಕಿಲ್ಲ ದೇವರು ಅಂತ ನಾವಿತ್ತ ಬಿಡುವನೇ ನಾವಿತ್ತ ಕರ್ಮ ನಾವು ಕೊಟ್ಟ ಕರ್ಮದ ಫಲವನ್ನು ಸ್ವಾಮಿ ಎಂದು ಕೈ ಬಿಡುವುದಿಲ್ಲ ಎಲ್ಲವನ್ನೂ ಭಗವಂತ ಗ್ರಹಿಸುತ್ತಾನೆ ಆದ್ರಿಂದ ಕೊಡ್ಲಿಕ್ಕೆ ಗೊತ್ತಿರಬೇಕು ಕೊಡಲಿಕ್ಕೆ ಮನಸ್ಸಿರಬೇಕು ಪ್ರೀತಿಯಿಂದ ಭಕ್ತಿಯಿಂದ ನಾವು ಕರ್ಮವನ್ನು ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ಅಕ್ಷಯ ಮಾಡಿ ನಮಗೆ ವಾಪಸ್ ಕೊಡ್ತಾರೆ ದಾಸರು ಹೇಳ್ತಾರೆ ಗಣನೆಯಿಲ್ಲದ ಪರಮ ಸುಖ ಸದ್ಗುಣಗಣಗಳ ಲೇಷ ದೇಶಕ್ಕೆ ಎನೆ ಎನಿಸದು ರಮ ಅರ್ಜಭವ ಚಕ್ರಾದಿಗಳ ಸುಖವು ಉಣುತುಣುತ ಮೈಮರೆದು ಕೃಷ್ಣಾರ್ಪಣವೆನನು ಕೈಕೊಂಬ ನರ್ಭಕ ಜನನಿ ಭೋಜನ ಸಮಯದಲಿ ಕೈ ಒಡ್ಡು ಒಂದದಲ್ಲಿ ಭಗವಂತ ನಾವು ಊಟ ಮಾಡುವಾಗ ಕೈ ಹಿಡಿತಾನೆ ಅಂತ ರೀ ಕೊಡಿ ಅಂತ ನಾವಂತ ಕೊಡ್ಲಿಕ್ಕಾಗೋಲ್ಲ ಸುಮ್ಮನೆ ಇರುವಂತ ಕೊಡುದಿಲ್ಲಂತೆ ದಾಸರು ಹೇಳಿದ್ರು ನಾವು ಊಟ ಮಾಡುವಾಗ ನಾಲ್ಕು ತಟ್ಟೆ ಇರ್ತೇವೆ ಅಂತ ದೇವರು ಮಿಕಾ ಮಿಕಾ ಇರ್ತಾನೆ ಅಂತ ಅಲ್ಲ ಎಲ್ಲರಿಗೂ ತಟ್ಟೆ ಇಟ್ಟಿದ್ದಾನೆ ಮನೆಯಲ್ಲಿ ನನಗೇನು ಒಂದು ಲೋಟನೂ ಇಲ್ಲ ತಟ್ಟೆನೂ ಇಲ್ಲ ಭಗವಂತ ನೋಡ್ತಲೇ ಕೂತಿರ್ತಾನೆ ಅಂತ ಹಾಗೆ ಮಾಡಬೇಡಿ ನಮ್ಮ ತಟ್ಟೆಯ ಜೊತೆಗೆ ನಮ್ಮ ಸ್ವಾಮಿಗೆ ತಟ್ಟೆ ಇಡ್ಲೇಬೇಕಾಗಿರತಕ್ಕಂಥದ್ದು ಭಗವಂತನಿಗೂ ತಟ್ಟೆ ಇಟ್ಟು ಬಳಸಿ ಎಂತ ಹೇಳ್ತಾನೆ ಉಣು ತುಣುತ ಮೈ ಮರೆಯದು ಕೃಷ್ಣ ಅರ್ಪಣವೆನಲು ಮಾಡಬೇಕಾದ್ದು ಉಣು ಅಂತ ಉಂಡೇಲೆ ಅಂತ ಹೇಳಿಲ್ಲ ಎಲ್ಲ ಆದ ಮೇಲೆ ಅಂತ ಹೇಳಿಲ್ಲ ಉಣ್ಣುತ್ತಾ ಉಣ್ಣುತ್ತ ತಿಂತ ತಿಂತ ಇರಬೇಕು ಕೃಷ್ಣ ಅರ್ಪಣ ವಸ್ತು ಕೃಷ್ಣಾರ್ಪಣಾ ವಸ್ತು ಕೃಷ್ಣಾರ್ಪಣಾ ವಸ್ತು ಹೇಳ್ತಲೇ ಇರಬೇಕಂತೆ ಮೊದಲ ಮೊದಲು ಅದು ನಾಟಕದ ಹಾಗೆ ಕಾಣಿಸ್ತದೆ ಎಂಥದ್ದು ನಾಟಕ ಇದು ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಎಂಥದ್ದು ಯಾರಿಗೂ ಟೊಪ್ಪಿ ಹಾಕಿದ್ದಾರೆ ಇವರು ಏನೋ ನಮಗೆ ಅನಿಸುತ್ತೆ ನಮಗೆ ಸಂಕೋಚ ಆಗುತ್ತೆ ಆಮೇಲೆ ಅಭ್ಯಾಸ ಆದ ಮೇಲೆ ಅದನ್ನು ಬಿಡ್ಲಿಕ್ಕಾಗುದಿಲ್ಲ ಅದು ಮಾಮೂಲಾಗಿ ಬಿಡುತ್ತೆ ಕೆಲವರು ಊಟ ಮಾಡುವಾಗ ಗೋವಿಂದ ಗೋವಿಂದ ಗೋವಿಂದ ಅಂತ ಹೇಳ್ತಾನೆ ಇರ್ತಾರೆ ಅದು ಮೊದ ಮೊದಲು ನಮಗೆ ನಾಚಿಕೆ ಆಗುತ್ತೆ ಇದು ಗೋವಿಂದ ಅಂತ ಹೇಳಲಿಕ್ಕೆ ಎಂತದ್ರಿ ಗೋವಿಂದ ಇದು ಹೇಳೋದು ಅಂತ ಆಮೇಲೆ ಅಧ್ಯಾಸ ಆದರೆ ಅದು ಬಿಡ್ಲಿಕ್ಕಾಗುವುದಿಲ್ಲ ನಾಚಿಗೆ ಅಂತ ಅನಿಸುವುದಿಲ್ಲ ಯಾಕೆಂದ್ರೆ ನಾವು ಹೇಳುವಾಗ ಇನ್ನೊಪ್ಪ ಹೇಳ್ತಾನೆ ಹೇಳಿ ಅದರಿಂದ ಏನಂತೆ ನಮಗಷ್ಟು ಪುಣ್ಯ ಬಂತು ಅಂತ ತಿರುಪತಿ ಬೆಟ್ಟ ಹತ್ತುವಾಗ ಮೊದಲು ನಾಚಿಗೆ ಆಗುತ್ತೆ ಹತ್ತು ಮೆಟ್ಲು ಹತ್ತುವಾಗ ಮತ್ತೆ ಹತ್ತಲಿಕ್ಕಾಗುವುದಿಲ್ಲ ಗೋವಿಂದ ಗೋವಿಂದ ಹೇಳದ ಸಾಧ್ಯವೇ ಇಲ್ಲ ಗೋವಿಂದ ಬಾರದಿದ್ರೆ ಮೆಟ್ಲಾತ್ತಿ ಮೇಲಕ್ಕೆ ಹೋಗ್ಲಿಕ್ಕಾಗುದೇ ಇಲ್ಲ ನಾಚಿಗೆ ಬಿಚ್ಚು ಹೇಳುವುದಿಲ್ಲೇನು ಹಾಗೆ ಊಟನೂ ಅಷ್ಟೆ ಭೋಜನವೂ ಅಷ್ಟೇ ಇದೊಂದು ಯಜ್ಞ ಯಜ್ಞ ಮಾಡುವಾಗ ಹೇಗೆ ಮಂತ್ರ ಹೇಳಬೇಕು ಹಾಗೆ ಆಹುತಿ ಕೊಡುವಾಗಲೂ ಕೂಡ ಭಗವಂತನ ಸ್ಮರಣೆ ಅದು ಮಾಡ್ತಾ ಇರಬೇಕಂತೆ ದಾಸರು ಹೇಳ್ತಾರೆ ಉಣ್ಣು ತುಣುತ ಮೈಮರೆತು ಕೃಷ್ಣ ಅರ್ಪಣ ಮೆನಲು ಉಣ್ತಾ ಇಂತ ಅದನ್ನು ಮೈಮರೆತು ಅಂತ ಹೇಳ್ತಾರೆ ನಾವು ಊಟ ಮಾಡುವುದಲ್ಲ ನಮ್ಮ ದೇವರಿಗೆ ಉಣಿಸುವುದು ಅಂತ ಒಳಗಿನಿಂದ ಅನುಸಂಧಾನ ಮಾಡಿ ಮೈ ಮರೆತು ಕೃಷ್ಣಾರ್ಪಣವೆನ್ನದು ಇದು ಕೃಷ್ಣಾರ್ಪಣ ಅಂತ ಎನಬೇಕಂತೆ ಕೆಲವರಿಗಿದು ಅರ್ಥ ಆಗುವುದಕ್ಕಿಂತ ಜಾಸ್ತಿ ಅನರ್ಥ ಆಗುವುದೇ ಜಾಸ್ತಿ ದಾಸರು ಹೇಳಿದ್ದಾರೆ ಊಟ ಮಾಡುವಾಗ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಊಟ ಮಾಡಿದರೆ ಭಾರೀ ಪುಣ್ಯ ಅಂತ ಅದಕ್ಕೆ ಒಬ್ಬರು ಆಲೋಚನೆ ಮಾಡಿದರು ಏಕಾದಶಿ ದಿವಸ ಹೀಗೆ ಮಾಡಿದರೆ ಹೇಗೆ ಉಂಟಾ ಉಂಟಾ ಕೃಷ್ಣಾರ್ಪಣ ಕೃಷ್ಣಾರ್ಪಣ ನಮಗಲ್ರಿ ಛೆ ನಮ್ಮೊಳಗಿದ್ದ ದೇವರಿಗೆ ಅದು ಆಹುತಿ ಕೊಟ್ರೆ ಹೇಗೆ ಅದು ದೈವರತು ಉಂಡ್ರೆ ಭಾರಿ ಫಲ ಬರುವುದಿಲ್ವೋ ಬುದ್ಧಿಗಿಂತ ದುರ್ಬುದ್ಧಿ ನಮ್ಮಲ್ಲಿ ಜಾಸ್ತಿ ಕೃಷ್ಣ ಹೇಳಿದ ಭಾರಿ ಜಾಗೃತೆ ಅವನಿಗೆ ನನ್ನ ಹೆಸರು ಹೇಳಿ ಊಟ ಮಾಡುವ ಮಂದಿ ಸಾವಿರ ಜನ ಇರ್ತಾರೆ ಹಾಗಾಗು ಬಾರ ಮೊದಲೇ ಜಾಗೃತೆ ಮಾಡಿದ ಮೊದಲೇ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ ಏಕಾದಶಿ ದಿವಸ ನಾನು ಊಟ ಮಾಡುವುದಿಲ್ಲ ಯಾರಾದರೂ ನನಗೆ ಬಲಾತ್ಕಾರ ಮಾಡಿದರೆ ಅವರಿಗೆ ಮಹಾಪಾಪ ಅನರ್ಥ ಅಂತ ಮೊದಲೇ ಘೋಷಣೆ ಮಾಡಿದ ಆದ್ರೆ ಏಕಾದಶಿ ದಿವಸ ಹೋಗಿ ಹೋಗಿ ಇನ್ನು ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಮೈಮರೆತು ಉಣಿಸ್ಲಿಕ್ಕೆಲ್ಲ ಇಲ್ಲ ಯಾಕಂದ್ರೆ ದೇವರೇ ಅನ್ನ ಬಿಟ್ಟಿದ್ದಾನೆ ಆ ದಿವಸ ಯಾಕೆಂದ್ರೆ ನಮ್ಮಲ್ಲಿ ಆಗಿದೆ ಅದು ಕ್ರಮ ಆಗಿದೆ ಮಗುವಿಗೆ ಜೋರು ಜ್ವರ ಗಣೇಶ ಹಬ್ಬ ಮಗುವಿಗೆ ಭಾರಿ ಜೋರು ಗೌರಿ ಹಬ್ಬ ಮಗುವಿಗೆ ಹೇಳಲಿಕ್ಕಾಗುದಿಲ್ಲ ಜ್ವರ ಮಗುವಿಗೆ ತಿಂಡಿ ಅಂದರೆ ಭಾರಿ ಇಷ್ಟ ಜ್ವರ ಜಾಸ್ತಿ ಬಂದುಬಿಟ್ಟಿದೆ ತಾಯಿ ಆಲೋಚನೆ ಮಾಡ್ತಾಳೆ ಗೌರಿ ಗಣೇಶ ಅಂತ ಹಬ್ಬ ಅಂತ ಇಟ್ಟುಕೊಂಡು ಮನೆಯ ತುಂಬ ಉಂಡೆ ಚಕ್ಕುಲಿ ನಾನು ಮಾಡಿದರೆ ಆ ಮಗುವಿಗೇನು ಕತೆ ಮಗುವಿನ ಬಾಯಿ ಕೊಡಬೇಕಾಗತ್ತೆ ಛ ಹಾಗಾದರೆ ನಾನು ಉಂಡೆ ಚಕ್ಕುಲಿ ಎಲ್ಲ ಇವತ್ತಿಲ್ಲ ಯಾಕೆಂದ್ರೆ ಗಣಪತಿಗೆ ಸಮರ್ಪಣೆ ಮಾಡಿದ ಮೇಲೆ ನಾನು ತಿನ್ಬೇಕು ನಾನು ತಿನ್ನುವಾಗ ಆ ನೋಡುತ್ತೆ ಮಗುವಿಗೆ ಕೊಡದೆ ಇರ್ಲಿಕ್ಕಾಗುವುದಿಲ್ಲ ಅದಕ್ಕೆ ತಾಯಿ ಏನ್ಮಾಡ್ತಾಳೆ ಉಂಡೆ ಚಕ್ಕಲಿ ಕ್ಯಾನ್ಸಲ್ಡ್ ಈ ಸರ ಇಲ್ಲ ಅರ್ಥಾತ್ ನಮಗೆ ಯಾವುದು ಇಲ್ಲ ಇವತ್ತು ಯಾಕೆಂದ್ರೆ ಮಗುವಿಗೆ ಜ್ವರ ಬಂದಿದೆ ಮಗುವಿಗೆ ಜ್ವರ ಬಂದರೆ ತಾಯಿಯೇ ಹೊಟ್ಟೆ ಕಟ್ಟಿಕೊಳ್ತಾಳೆ ತಾನು ತಿನ್ನುವುದಿಲ್ಲ ಯಾಕೆಂದ್ರೆ ತನಗೆ ಹೊಟ್ಟೆ ಚೆನ್ನಾಗಿದೆ ಬಾಯಿ ರುಚಿ ಭಾರಿ ಚೆನ್ನಾಗಿದೆ ಆದರೆ ನಾನು ತಿಂದರೆ ನನ್ನ ಮಗುವು ತಿನ್ನಬೇಕಾಗುತ್ತೆ ಮಗು ಹೇಳುತ್ತೆ ಅಮ್ಮ ನನಗ್ ಕೊಡು ಅಂತ ಕೈ ಚಾಚುತ್ತೆ ಅಂತ ಅದಕ್ಕೆ ಏನ್ಮಾಡ್ತಾಳೆ ತಾಯಿ ಭಾರಿ ಜಾಗೃತೆ ಅವಳಿಗೆ ಪ್ರೀತಿ ಬೇರೆ ಜಾಗ್ರತೆ ಬೇರೆ ಹಾಗಾಗಿ ತಾನು ಉಂಡೆ ಚಕ್ರಿ ಯಾವುದು ಮಾಡುವುದಿಲ್ಲ ಬರೀ ಗಂಜಿ ಮಾತ್ರ ಗಣೇಶ್ ಚತುರ್ಥಿ ಎನ್ರಿ ನಮ್ಮನೆ ಹೀಗಿರಿ ತಾಯಿ ಗಂಜಿ ಉಂಟಾಳೆ ಯಾಕೆಂದ್ರೆ ಮಗುವಿಗೆ ಹೊಟ್ಟೆ ಸರಿ ಮಗುವಿಗೆ ಗಂಜಿ ತನಗೂ ಅಷ್ಟೇ ನಮ್ಮ ದೇವರಿದ್ದು ಮಾತ್ರ ಹೃದಯ ಅಷ್ಟು ಅಂತಃಕರಣ ಏಕಾದಶಿ ತಿಂದ್ರೆ ದೇವರಿಗೇನಾಗುವುದಿಲ್ಲ ದೇವರ ವಿಧಿ ನಿಷೇಧ ಅತೀತನಾದವ ಅದನ್ನ ಏನು ಹೊಟ್ಟೆ ಸರಿಯಿದೆ ಆದರೆ ತಾನು ತಿಂದರೆ ನನ್ನ ಹೆಸರು ಹೇಳಿ ಏಕಾದಶಿ ದಿವಸ ಮಕ್ಕಳು ತಿಂತಾರೆ ಮಕ್ಕಳು ತಿಂದ್ರೆ ಮಕ್ಕಳ ಹೊಟ್ಟೆ ಹಾಳಾಗುತ್ತೆ ಅರ್ಥಾತ್ ಪುಣ್ಯ ಹೋಗುತ್ತೆ ಅದಕ್ಕೆ ದೇವರು ಹೇಳಿದ ನನಗೂ ಉಪವಾಸ ನನ್ನ ಮಕ್ಕಳಿಗೂ ಉಪವಾಸ ಅನ್ನುವಂಥ ತಾಯಿ ಹೇಗೆ ಹೊಟ್ಟೆ ಕಟ್ಟಿಕೊಳ್ತಾಳೆ ಮಗುವಿಗೆ ಅನಾರೋಗ್ಯವಾದಾಗ ಏಕಾದಶಿ ದಿವಸ ನಮಗೆ ಅನಾರೋಗ್ಯ ಅಂತ ತೀರ್ಮಾನ ಭಗವಂತನೇ ಉಪವಾಸ ಕೂತಿರ್ತಾನೆ ತಾಯಿ ಹೃದಯದಿಂದ ಅದರಿಂದ ಅವನೇ ಸ್ವೀಕಾರ ಮಾಡುವುದಿಲ್ಲ ಅದರಿಂದ ಮೈ ಮರೆತು ಕೃಷ್ಣಾರ್ಪಣ ಕೃಷ್ಣಾರ್ಪಣ ತಿನ್ಲಿಕ್ಕಿಲ್ಲವೇ ಇಲ್ಲ ಅಡಿಗೆ ಮಾಡಲಿಕ್ಕೇ ಇಲ್ಲ ಎಂತನೂ ಇಲ್ಲ ಆ ದಿವಸ ಭಗವಂತನ ನಾಮಸ್ಮರಣೆ ಮಾತ್ರ ಹೊರತು ಏನೂ ತಿನ್ಲಿಕ್ಕಿಲ್ಲ ಆದ್ರಿಂದ ಈ ನಿಯಮ ಏಕಾದಶಿಗಲ್ಲ ದಶಮಿಗೋ ದ್ವಾದಶಿಗೋ ಉಳಿದ ಹದ್ನಾಲ್ಕು ದಿವಸಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಅದನ್ನು ಹೇಳ್ತಾರೆ ಉಣು ತುಣುತ ಮೈ ಮರೆಯತು ಕೃಷ್ಣಾರ್ಪಣವೆನಲು ಕೈಕೊಂಬನು ನಮ್ಮ ದೇವರು ನಾವು ಹೀಗೆ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಹೇಳಿದರೆ ಕೊಡು ಕೊಡು ಕೊಡು ಅಂತ ದೇವರು ಕೈ ಚಾಚುತಾನೆ ಅಂತ ಕೊಡಿ ಎಲ್ಲಿಡ್ತು ಅಲ್ಲರಿ ನಾನು ಹೇಳಿದ್ದು ಮಂತ್ರ ಮಾತ್ರ ಹೇಳಿದ್ದು ಕೃಷ್ಣ ಹೇಳಿದ ಅಷ್ಟೇನ ಕೊಡುನಿಗೆ ಅಂತ ಕೈ ಚಾಚುತ್ತಾನೆ ಅಂತೆ ಅಂದರೆ ಪ್ರೀತಿಯಿಂದ ನಾವು ಕೃಷ್ಣಾರ್ಪಣ ಅಂತ ನಾವು ಹೇಳಿದರೆ ಎತ್ ಕರೋಶಿ ಯದಷ್ಟಾ ಯಜ್ಜುಹೋಸಿ ತದಾಸಿ ಅತ್ ಎತ್ತಪಸ್ಸಿ ಕೌಂತೆಯ ತತ್ಕುರು ಶಮದರ್ಪಣ ಅಂತ ದೇವರು ಕೇಳ್ತಾನೆ ಅಂತ ಕೇಳಿ ಕೈ ಕೊಂಬನು ಕೈ ಚಾಚುತಾನೆ ಅಂತ ಹೇಗೆ ಅಂದ್ರೆ ದಾಸರು ಒಳ್ಳೆ ಉದಾಹರಣೆ ಕೊಡ್ತಾರೆ ಅರ್ಬಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಅಂದದಲ್ಲಿ ಜನನಿ ಊಟ ಮಾಡ್ತಾ ಇರ್ತಾಳೆ ತಾಯಿ ಊಟ ಮಾಡುವಾಗ ಅಮ್ಮ ಕೊಡೋ ಅಂತ ಮಗು ಕಾಯಿ ಚಾಚದ ಹಾಗೆ ನಮ್ಮ ದೇವರು ಕೈ ಚಾಕ್ತಾನ್ರಿ ಮಗುವಿಗೆ ಎಷ್ಟು ನಮ್ಮಲ್ಲಿ ಒಂದು ಇಷ್ಟು ಕೊಟ್ರೆ ಸಾಕು ಅಬೋ ಅಮ್ಮ ಕೊಟ್ಲು ಕೊಟ್ಲುಟ ಮನೆ ಇಡೀ ಹೇಳಿಕೊಂಡು ಹಾರಾಡಿಕೊಂಡು ತಿಂತಾ ಇರ್ತದೆ ಖುಷಿಯಲ್ಲಿ ತಿಂತದೆ ಎಷ್ಟು ಬೇಕಾದಕ್ಕೆ ಇಷ್ಟೇ ಬೇಕಾದ ನಮ್ಮ ದೇವರಿಗೆ ಎಷ್ಟು ಬೇಕು ಏನು ಬೇಡ ನಮ್ಮ ದೇವರಿಗೆ ಏನು ಬೇಕು ಕೃಷ್ಣ ನಿನಗಿದ ಅರ್ಪಿತಾ ಅಂತ ತಿಳ್ಕೊಂಡ್ರೆ ಸಾಕು ದೇವರು ಖುಷಿ ಪಡ್ತಾನೆ ಜನನಿ ಊಟ ಮಾಡ ಭೋಜನ ಸಮಯದಲ್ಲಿ ಕೈಯೊಡ್ಡುವಂಧದಲ್ಲಿ ಅರ್ಪಕ ಮಗ ಹೇಗೆ ಮಗು ಹೇಗೆ ಕೈ ಹಾಗೆ ನಮ್ಮ ದೇವರು ಪ್ರೀತಿಯಿಂದ ಕೈ ಅಂತ ಅಮಾನನ ಕೊಡು ಅಂತ ಮಗು ಕೇಳಿದ ರೀತಿಯಲ್ಲಿ ನಮ್ಮ ದೇವರು ನಮ್ಮ ಕೇಳ್ತಾರಂತೆ ದಾಸರಿಲ್ಲಿ ಒಂದು ಮಾತು ಹೇಳ್ತಾರೆ ಒಂದು ದೃಷ್ಟಾಂತ ಕೊಡುವ ಮೂಲಕ ಸೂಚನೆ ಮಾಡಿದ್ದಾರೆ ಭಗವಂತ ನಮಗೆ ಮಗು ಇದ್ದ ಹಾಗೆ ಅಂತ ಚಿಂತನೆ ಮಾಡಿ ಒಮ್ಮೆ ತಾಯಿ ಅಂತ ಹೇಳ್ತಾರೆ ಒಮ್ಮೆ ಮಗು ಅಂತ ಹೇಳ್ತಾರೆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇರ್ತದೆ ನಮಗೆ ಆ ಮಗುವನ್ನು ಬಿಟ್ಟು ನಮಗೆ ಇರಲಿಕ್ಕೆ ಆಗುವುದಿಲ್ಲ ಒಂದು ಊಟಕ್ಕೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ರೀ ನಮ್ಮ ಊಟಕ್ಕೆ ಬರಬೇಕು ಯಜಮಾನರು ನೀವು ಇಬ್ಬರೂ ಬರಬೇಕು ಅವನಿಬ್ಬರನ್ನು ಮಾತ್ರ ಹೇಳಿದ್ರಿ ಮಗುವನ್ನು ಬಿಟ್ಟು ಹೋಗ್ತೇವ ಯಾರಾದರೂ ಇಲ್ಲ ಒಕ್ಕ ಹೇಳಿಲ್ಲ ನಮ್ಮನ್ನು ಯಜವಾನ್ ಇಬ್ಬರನ್ನು ಮಾತ್ರ ಹೇಳುದು ನಾವು ಇಬ್ಬರೇ ಹೋಗೋದು ಆಗುದಿಲ್ಲರಿ ನಮ್ಮ ಮಗುವಿಗೆ ಇನ್ವಿಟೇಷನ್ ಇಲ್ಲದಿದ್ರು ಕರ್ಕೊಂಡು ಹೋಗಬೇಕು ಅದು ಯಾಕೆಂದ್ರೆ ಅಂಡರ್ಸ್ಟು ಅದು ನವ ನಾನು ಅಂದರೆ ನಾನು ಪ್ಲಸ್ ಮಗು ಹೀಗೆ ಅರ್ಥ ಅದಕ್ಕೆ ಎಲೆ ಹಾಕುದಿಲ್ಲರಿ ಎರಡೇ ಎಲೆ ಹಾಕ್ತಾರೆ ನಾವು ಹೇಳಿ ಹಾಕಿಸ್ತೇವೆ ಮರ್ಯಾದೆ ಪ್ರಶ್ನೆ ಇಲ್ಲ ಇಲ್ಲರಿ ನಮ್ಮ ಮಗು ಉಂಟು ಒಂದು ಎಲೆ ಹಾಕಿ ಅಂತ ಹಾಕ್ತೇವೆ ನಾವು ಇಲ್ಲದಿದ್ರೆ ನಮ್ಮ ಎಲೆ ಇಲ್ಲದೆ ತೆಗೆದು ಮಗುವಿನ ಬಾಯಿಗೆ ನಾವು ಹಾಕ್ತೇವೆ ಇದು ಮಗು ಅರ್ಥಾತ್ ನಮ್ಮ ದೇವರು ಮಗುವಿನ ಸ್ಥಾನದಲ್ಲಿ ಆದ್ದರಿಂದ ದೇವರನ್ನು ಎಲ್ಲ ಕರೆ ಕರ್ಕೊಂಡು ಹೋಗ್ಬೇಕು ಮಗುವನ್ನು ಬಿಟ್ಟು ನಾವು ಹೇಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ದೇವರನ್ನು ಬಿಟ್ಟು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನು ಎಲ್ಲೂ ಬೇಕಾದರೂ ನಾವು ಕರ್ಕೊಂಡು ಹೋಗ್ಬೇಕು ಕೆಲವರಿಗೆ ಸಂಕೋಚ ಅಲ್ರಿ ಪ್ರಯಾಣಕ್ಕೆ ಹೋಗುವಾಗ ದೇವರನ್ನು ಹೇಗೆ ಕರ್ಕೊಂಡು ಹೋಗೋದು ರಗಳೇ ದೇವರು ಹೇಳಿದ ನಾನು ಪ್ರಯಾಣದಲ್ಲಿ ರಗಳೇ ಆದರೆ ನೀನು ನನಗೆ ರಗಳೆ ಅಂತ ಹೇಳ್ತೇನೆ ಮತ್ತೆ ಪ್ರಯಾಣ ಇಡೀ ರಗಳೆ ಆಗಿ ಬಿಡುತ್ತೇನೆ ಪ್ರಯಾಣದಲ್ಲಿ ಮತ್ತೆ ಊಟ ಇಲ್ಲ ಅನ್ನ ಇಲ್ಲ ನಿದ್ರೆ ಇಲ್ಲ ವ್ಯವಸ್ಥೆ ಇಲ್ಲ ಅವ್ಯವಸ್ಥಾ ಸಾಮ್ರಾಜ್ಯ ದೇವರು ಹೇಳಿದ ಪ್ರಯಾಣದಲ್ಲಿ ನಾನು ರಗಳೆ ಆಗಬಾರದು ಮಗುವನ್ನು ಬಿಟ್ಟು ತಾಯಿ ಹೇಗೆ ಹೋದರೆ ತಾಯಿಗೆ ರಗಳೇ ಕಿರಿಕಿರಿ ಹಾಗೆ ಭಗವನ್ ಭಗವಂತನನ್ನು ಬಿಟ್ಟು ನಾವು ಹೊರಟು ನಮಗೆ ಕಿರಿಕಿರಿ ಭಗವಂತನನ್ನು ಬಿಟ್ಟು ನಾವು ಹೋಗಬಾರದು ಅನ್ನುವಂತಹ ಅಂಶವನ್ನು ದಾಸರು ಗಮನಿಸ್ತಾರೆ ಎಲ್ಲಿ ಹೋದರೂ ಮಗುವಿನ ನೆನಪು ನಮಗೆ ಇರುತ್ತೆ ಹಾಗೆ ದೇವರ ಸ್ಮರಣೆ ಎಲ್ಲಿ ಹೋದರೂ ನಮಗಿರಬೇಕು ಭಗವಂತನನ್ನು ಮರೆಯಲಿಕ್ಕಿಲ್ಲ ಊಟದ ಹೊತ್ತಿಗೆ ಖಂಡಿತ ಭಗವಂತನನ್ನು ಮರೆಯಲಿಕ್ಕಿಲ್ಲ ಹೇಗೆ ಊಟದ ಹೊತ್ತಿಗೆ ತಾಯಿಗೆ ಮಗುವಿನ ನೆನಪಾಗುವಂತಹದ್ದು ಊಟದ ಹೊತ್ತಿಗೆ ದೇವರ ಸ್ಮರಣೆ ವಿಶೇಷವಾಗಿ ನಮಗಿರಬೇಕಾದ್ದು ಅನ್ನುವಂತಹ ಎಚ್ಚರವನ್ನು ದಾಸರು ಈ ದೃಷ್ಟಾಂತದ ಮೂಲಕ ನಮ್ಗೆ ಕೊಟ್ಟಿದ್ದಾರೆ ಕೈ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊಡ್ಡುವಂತರಲ್ಲಿ ನಮ್ಮ ದೇವರು ಕೈ ಒಡ್ತಾನೆ ಉಣ್ಣು ತುಣುತ ಮೈಮರೆತು ಕೃಷ್ಣಾರ್ಪಣವೆನೂ ಕೈಗೊಂಬನು ನಾವು ದೇವರಿಗೆ ಅರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡೆಯೇ ಮಾಡ್ತಾನೆ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡಬೇಕು ನಾನು ಈ ತಮಿಳ್ನಾಡಿನಲ್ಲಿ ಒಂದು ದೇವಸ್ಥಾನ ಇದೆ ದೊಡ್ಡದು ಶ್ರೀನಿವಾಸ ದೇವಸ್ಥಾನ ಇದೆ ಆ ಶ್ರೀರಂಗದ ಪಕ್ಕದಲ್ಲಿ ಅಲ್ಲಿ ದೊಡ್ಡ ಶ್ರೀನಿವಾಸನ ದೇವಸ್ಥಾನ ಅಲ್ಲಿ ಅರ್ಚಕರು ನಿತ್ಯ ಪೂಜೆಗೆ ಹೋಗ್ತಿದ್ದರು ಒಂದು ದಿವಸ ಪೂಜೆಗೆ ಹೋಗುವಾಗ ಅವ್ರಿಗೆ ಏನೋ ಸಮಸ್ಯೆ ಆಯಿತು ತನ್ನ ಮಗನ ಹತ್ರ ಅಪ್ಪ ಮಗು ಅಲ್ಲಿ ಹೋಗಿ ಪೂಜೆ ಮಾಡಿ ಬರಬೇಕು ಹೋಗು ಅಂತ ಕೇಳಿದ್ರು ನೋಡು ಹೋಗುವಾಗ ನೈವೇದ್ಯ ಕೊಡು ಮಗ ಕೇಳ್ದ ಇದನ್ನೇನು ಮಾಡೋದು ದೇವರಿಗೆ ತಿನ್ನಿಸಿ ಬರಬೇಕು ತಿನಿಸದೆ ಬರಬೇಡ ಸರಿ ಅಪ್ಪ ಹೊರಟು ತಾಯಿ ನೈವೇದ್ಯಕ್ಕೆಲ್ಲ ಮಾಡಿಕೊಟ್ಲು ಆ ಹುಡುಗ ಹಿಡ್ಕೊಂಡು ಹೊರಟ ಪೂಜೆಗೆ ಅಂತ ಪೂಜೆಗೆ ಹೋದ ದೇವರು ಇಷ್ಟು ಎತ್ತರ ಭಾರಿ ಎತ್ತರ ತಿರುಪತಿಯ ಶ್ರೀನಿವಾಸನಿಗಿಂತ ಎತ್ತರದಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರು ಈ ಹುಡುಗ ಇಷ್ಟು ಕುಳ್ಳಗೆ ಇರುವ ಹೋಗಿ ಶ್ರೀನಿವಾಸನ ಬಂದಿಟ್ಟು ತಿನ್ನು ತಣಾಗುತ್ತೆ ನಾನು ಅಪ್ಪ ಬೈತಾರ ನನಗೆ ಅಂತ ಆ ಶ್ರೀನಿವಾಸ ಎಲ್ಲಿ ಮಾತಾಡ್ತಾನೆ ಮಾತಾಡಲಿಲ್ಲ ಬೆಳಿಗ್ಗೆ ಹೋದ ಹುಡುಗ ಮಧ್ಯಾಹ್ನ ಆಯಿತು ನಮ್ಮ ಶ್ರೀನಿವಾಸವರು ತಿನ್ನುವುದಿಲ್ಲ ಅಪ್ಪ ಹೇಳಿದ್ದಾರೆ ತಿನ್ನಿಸಿ ಬರಬೇಕು ಅಮ್ಮ ಹೇಳಿದಳೆ ಬೇಗ ತಿನ್ನಿಸಿ ಬರಬೇಕು ಬೇಗ ಅಂತ ಒಂದು ಹೇಳಿಬಿಟ್ಟಿದ್ದಾಳೆ ಶ್ರೀನಿವಾಸವ್ರ ಹತ್ರ ಶ್ರೀನಿವಾಸವರ ಎಂತಾದ್ರೆ ತಡ ಆಗುತ್ತೆ ನನಗೆ ಅಮ್ಮ ಬೈತಾಳೆ ನನಗೆ ಬೇಗ ತಿನ್ನಿ ಅಂತ ಈ ಶ್ರೀನಿವಾಸವರು ಇಲ್ಲಿ ಮಾತಾಡ್ತಾರೆ ಸಾಯಂಕಾಲ ಆಯಿತು ಆರು ಗಂಟೆ ತನಕ ಈ ಹುಡುಗ ಒಂದೇ ಕೆಲಸ ಶ್ರೀನಿವಾಸವರೇ ತಿನ್ನಿ ಶ್ರೀನಿವಾಸವರೇ ತಿನ್ನಿ ಅಂತ ತಿನ್ನಿ ತಿನ್ನಿ ಅಂದರೆ ತಿನ್ನುವುದಿಲ್ಲ ಕೊನೆಗೆ ಅಳ್ಳಿಕೆ ಪ್ರಾರಂಭ ಮಾಡಿದ ನನ್ನ ಅಪ್ಪ ಬೈತಾರೆ ಅಮ್ಮ ಬೈತಾರೆ ಶ್ರೀನಿವಾಸ ನೀನು ತಿನ್ನಬೇಕು ಅಂತ ಏನು ಆಶ್ಚರ್ಯ ಅಂತಂದರೆ ಶ್ರೀನಿವಾಸ ಬಗ್ಗಿದ ಕಲ್ಲು ಬಗ್ಗಿತು ಈ ಹುಡುಗ ಕೊಟ್ಟ ಶ್ರೀನಿವಾಸ್ತೇವರು ತಿಂದರು ಹುಡುಗ ಓಡಿ ಬಂದ ಮನೆಗೆ ಅಮ್ಮ ತಿಂದ್ರು ಶ್ರೀನಿವಾಸ ಏನ್ ತಡ ಆಯ್ತು ಇಲ್ಲಾ ಊಟ ಮಾಡ್ಲಿಲ್ಲ ಇಷ್ಟು ಹೊತ್ತು ತಿಂದ್ರ ತಿಂದ್ರು ತಾಯಿಗೆ ಆಶ್ಚರ್ಯ ಅಪ್ಪನಿಗೆ ಹೇಳಿದ್ರು ಎಂತ ಮಾಡಿದಿ ತಡಏನಾಯ್ತು ಅಲ್ಲ ಮೊದಲು ತಿನ್ಲೇ ಇಲ್ಲ ಮತ್ತೆ ನಾನು ಹೇಳಿದೆ ಅಪ್ಪ ಬೈತಾರ ನನಗೆ ಅಮ್ಮ ಬೈತಾರೆ ಅಂತ ಹೇಳಿದಾಗ ತಿಂದ ಶ್ರೀನಿವಾಸನ್ ಹೌದಾ ಅವರಿಗೆ ಅಪ್ಪ ಮನೆಗೆ ಅರ್ಥ ಆಗಲಿಲ್ಲ ಇದು ಇಲ್ಲಪ್ಪ ಈ ಮಗು ಏನೋ ಸುಳ್ಳು ಹೇಳಿರ್ಬೇಕು ಅಂತ ಸರಿ ಮರುದಿವಸ ಪೂಜೆಗೆ ಹೋಗಿ ನೋಡ್ತಾರೆ ಶ್ರೀನಿವಾಸನ ಕತ್ತು ಬಗ್ಗಿ ಬಿಟ್ಟಿದೆ ಯಾವತ್ತು ನೆಟ್ಟಗೆ ನಿಂತ ಶ್ರೀನಿವಾಸ ಇವತ್ತು ನೋಡಿದರೂ ಕೂಡ ಕರೂರು ಅಂತ ತಮಿಳುನಾಡಿನಲ್ಲಿ ಶ್ರೀರಂಗದ ಪಕ್ಕದಲ್ಲಿ ಒಂದು ಜಾಗೃತವಾದ ಕ್ಷೇತ್ರ ಶ್ರೀನಿವಾಸ ಕ್ಷೇತ್ರ ಅಲ್ಲಿ ಶ್ರೀನಿವಾಸ ಬಗ್ಗಿತಾನೆ ತರೇ ಬಗ್ಗಿದೆ ಅದು ಏನು ಬಗ್ಗಿದೆ ಅಂತಂದ್ರೆ ಆ ಹುಡುಗನ ಭಕ್ತಿಗೆ ದೇವರು ಬಗ್ಗಿತ್ತು ಈ ಹುಡುಗ ಬಗ್ಗಿದ ಅಲ್ಲ ಬೆಳಗ್ಗೆಯಿಂದ ರಾತ್ರಿ ಶ್ರೀನಿವಾಸನಿಗೆ ಕಾಡಿ ಪೀಡಿಸಿ ಅವನು ಶ್ರೀನಿವಾಸ ತಿನ್ನು ತಿನ್ನು ತಿನ್ನು ತಿನ್ನು ಅಂತ ಹೇಳಿದ್ದಕ್ಕೆ ಕೊನೆಗೆ ಶ್ರೀನಿವಾಸ ಕತ್ತು ಬಗ್ಗಿಸಿದ ಅಷ್ಟು ಎತ್ತರದವಾ ತಲೆ ತಗ್ಗೀತೀರಿ ಹೇಗಿರ್ತದೆ ರೀ ಮತ್ತೆ ಸ್ಟ್ರೈಟ್ ಮಾಡಲಿಕ್ಕಾಗಿಲ್ಲ ಇನ್ನೂ ಬಗ್ಗಿದೆ ಅಪ್ಪ ಹೋಗಿ ನೋಡಿದ ಮಗ್ ಎಂತ ಕತೆ ನನ್ನ ಬಗ ಇಷ್ಟು ಕೆಲಸ ಮಾಡಿದ ನಂಬೇಕಾದ ಉಪಾಯ ಇಲ್ಲ ಯಾಕೆ ಅಲ್ಲಿವರೆಗೆ ನೆಟ್ಟಗಿದ್ದ ದೇವರು ಬಗ್ಗಿದವತ್ತು ಅಪ್ಪನಿಗೆ ಬಗ್ಗಿಸ್ಲಿಕ್ಕಾಗಿಲ್ಲ ಅಮ್ಮನಿಗೆ ಬಗ್ಗಿಸ್ಲಿಕ್ಕಾಗಿಲ್ಲ ಶ್ರೀನಿವಾಸನನ್ನು ಮಗ ಬಗ್ಗಿಸಿದ ಯಾಕೆಂದ್ರೆ ಒಳಗಿನ ಭಕ್ತಿಗೆ ಬಗ್ಗದಿದ್ದವರು ಯಾರೂ ಇಲ್ಲ ಆ ಪ್ರೀತಿಗೆ ನಮ್ಮ ಶ್ರೀನಿವಾಸ ಬಗ್ಗಿದ ಅದರಿಂದ ನಾವು ಪ್ರೀತಿಯಿಂದ ಕೊಡ್ಲಿಕ್ಕೆ ಗೊತ್ತಿರಬೇಕು ದೇವರು ಅಭಿಮಾನದಿಂದ ಸ್ವೀಕರಿಸ್ತಾರೆ ನಮಗೆ ಸಮರ್ಪಣೆ ಮಾಡಲಿಕ್ಕೆ ಬರೋಲ್ಲ ಆದ್ರಿಂದ ದೇವರು ಹೇಳುತ್ತಾನೆ ನೀನು ಎಷ್ಟು ಭಕ್ತಿ ಅಷ್ಟು ನಂದು ವಿಭಕ್ತಿ ಇಂತ ದೇವರು ಅಲ್ಲಿಗಲ್ಲಿಗೆ ಡಿಸ್ಟ್ಮೆಂಟ್ ಮಾಡಿಬಿಡ್ತಾನೆ ಅಷ್ಟೇ ಆದ್ರಿಂದ ಮೈ ಮರೆತು ದಾಸರು ಹೇಳಿದ ರೀತಿಯಲ್ಲಿ ಉಣುತುಣುತ ಮೈ ಮರೆತು ಕೃಷ್ಣಾರ್ಪಣೆ ಎನ್ನಲು ಕೈಗೊಂಬನ ಕೈಗೊಂಬನು ಜನಲಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಲ್ಲಿ ಕೈ ಹೇಗೆ ನಾವು ಹಿಡಿತೇವೆ ಚಾಚುತ್ತೇವೆ ಹಾಗೆ ನಮ್ಮ ದೇವರು ಕೈಚಾಚಿ ನಮ್ಮಿಂದ ಸ್ವೀಕಾರ ಮಾಡ್ತಾನೆ ಅಂತ ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ನೀವನು ಅಧಿಕಾರ ಅನುಸಾರದಲ್ಲಿ ಅವರಿಗೆ ಅನವರತ ಪಾವಕನು ಸರ್ವಸ್ವಂಚಿಸಿ ತಾವಿಕಾರವ ವಿಕಾರವನು ಐದನು ಒಮ್ಮೆಗೆ ಪಾವನಕ್ಕೆ ಪಾವನ ನೆನಪ ಹರಿ ಎಂಬುದು ಎಂಬುದೇ ಅರಿತು ಹರಿ ಉಂಬುದು ಏನು ಅರಿದು ಹರಿ ಉಂಬುದೇನು ಅರಿತು ಭಗವಂತ ಉಂಬುದೇನು ಅವನೇನು ತಿನ್ಲಿಕ್ಕಿದೆ ಇದನ್ನು ಚೆನ್ನಾಗಿ ಅರಿತು ಚಿಂತನೆ ಮಾಡಿ ಅಂತ ಹೇಳ್ತಾರೆ ಜೀವಕೃತ ಕರ್ಮಗಳ ಬಿಡದೆ ರಮಾವರನ್ನು ಸ್ವೀಕರಿಸಿ ಪರಿಗ ಫಲಗಳನ್ನು ನೀವನು ನಮ್ಮ ದೇವರು ಫಲಗಳನ್ನು ನೀಡ್ತಾನಂತೆ ಈವನು ಫಲಗಳನ್ನು ಕೊಡ್ತಾನೆ ಅಂತೆ ಫಲಗಳನ್ನು ಇವನು ಹೇಗೆ ಅಂತಂದ್ರೆ ಅವರವರ ಅಧಿಕಾರ ಅನುಸಾರದಲ್ಲಿ ಅವರವರಿಗೆ ಎಷ್ಟು ಅಧಿಕಾರ ಅಷ್ಟು ಎಷ್ಟೆಷ್ಟು ಯೋಗ್ಯತೆ ಅದಕ್ಕನುಗುಣವಾಗಿ ಭಗವಂತ ಫಲಗಳನ್ನು ಕೊಡ್ತಾನೆ ಅಂತ ಯಾವಾಗ ಜೀವಕೃತ ಕರ್ಮಗಳ ಬಿಡದೆ ರಮವರನ್ನು ಸ್ವೀಕರಿಸಿ ಜೀವರು ಮಾಡಿರತಕ್ಕಂತಹ ಕರ್ಮ ಏನಿದೆ ಅದನ್ನು ಲಕ್ಷ್ಮೀಪತಿಯಾದಂತಹ ಭಗವಂತ ಅದನ್ನು ಸ್ವೀಕರಿಸ್ತಾನೆ ನಾವು ಮಾಡಿದ ಕರ್ಮಗಳನ್ನೆಲ್ಲ ಭಗವಂತ ಮೊದಲು ಗ್ರಹಿಸ್ತಾನೆ ಅಂತ ಆಮೇಲೆ ಫಲವನ್ನೂ ಕೊಡ್ತಾನೆ ಅಂತ ಆದ್ರಿಂದ ಬೆಳಗಿನಿಂದ ರಾತ್ರಿ ರಾತ್ರಿಯಿಂದ ಬೆಳಗಿನ ತನಕ ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಭಗವಂತನ ಲೆಕ್ಕ ಪತ್ರಕ್ಕೆ ತಿರುಪತಿಯಲ್ಲಿ ರಾತ್ರಿಯಲ್ಲಿ ಎಲ್ಲ ಹುಂಡಿ ಲೆಕ್ಕ ಮಾರಿಸಿ ವರದಿ ಒಪ್ಪಿಸ್ಲಿಕ್ಕಿದೆ ಇಷ್ಟು ಪೈಸೆ ಇಷ್ಟು ಹಣ ಇಷ್ಟು ಬೆಳ್ಳಿ ಇಷ್ಟು ಬಂಗಾರ ಎಲ್ಲ ಒಪ್ಪಿಸ್ಲಿಕ್ಕುಂಟು ಇದೇನು ವರದಿ ಅಂದ್ರೆ ಯಾವ ಹುಂಡಿಯ ವರದಿ ಅಂದ್ರೆ ಆ ದುಡ್ಡು ಲೌಕಿಕ ದುಡ್ಡಿನ ಹುಂಡಿ ಅಲ್ಲ ನಮ್ಮ ಜೋಳಿಗೆ ಹುಂಡಿ ಅದನ್ನು ನಿತ್ಯ ಲೆಕ್ಕಕ್ಕೆ ಒಪ್ಪಿಸಬೇಕು ಬೆಳಗ್ಗೆಯಿಂದ ಇಷ್ಟುವರೆಗೆ ಮಾಡಿದ್ದೇನೆ ಇಷ್ಟು ಪ್ಲಸ್ ಇಷ್ಟು ಮೈನಸ್ ಎಲ್ಲ ಲೆಕ್ಕಾಚಾರವನ್ನು ನಮ್ಮ ತಿಮ್ಮಪ್ಪನಿಗೆ ಶ್ರೀನಿವಾಸನಿಗೆ ನಮ್ಮ ಸ್ವಾಮಿಗೆ ಶ್ರೀನಿವಾಸನಿಗೆ ಈ ಶರೀರದಲ್ಲಿ ವಾದ ಮಾಡಿದ ದೇವರಿಗೆ ನಿತ್ಯ ಜೀವಕೃತ ಕರ್ಮಗಳ ಬಿಡದೆ ಯಾವುದೂ ಬಿಡ್ಲಿಕ್ಕೆ ಇಲ್ಲ ಕಾಸು ಬಿಡ ತಿಮ್ಮಪ್ಪ ಅಲ್ಲ ಕಾಸು ಅಂದ್ರೆ ಇದೆ ನಾವು ಮಾಡಿರತಕ್ಕಂಥದು ಕರ್ಮ ಏನಿದೆ ಅದನ್ನು ಬಿಡ ರಮಾವರನು ಸ್ವೀಕರಿಸದೆ ಬಿಡ ಕರ್ಮಗಳನ್ನು ಬಿಡದೆ ಸ್ವೀಕರಿಸಿ ಯಾವುದನ್ನೂ ಬಿಡುವುದಿಲ್ಲ ಎಲ್ಲವನ್ನೂ ಸ್ವೀಕರಿಸ್ತಾನೆ ಅಂತ ಅಂದ್ರೆ ಅದು ಏನು ಪಾಪ ಅಷ್ಟು ಹಸಿವೇನ ಎಷ್ಟು ಕಷ್ಟರಿ ಪಾಪ ನಮ್ಮ ದೇವರಿಗೆ ಒಂದೂ ಅಂದ್ರೆ ಹೇಗೆ ರಮಾವರನ ಈ ವಿಶೇಷ ಕೊಡ್ಲಿಕ್ಕೆ ಮರೆಯುವುದಿಲ್ಲ ಅವನು ಲಕ್ಷ್ಮೀಪತಿಯಾದ ಭಗವಂತ ಯಾವುದರ ಕೊರತೆಯೂ ಇಲ್ಲ ರಮಾವರ ರಮಾ ಲಕ್ಷ್ಮೀಪತಿ ಅಂತ ಅರ್ಥ ರಾ ಅಂದ್ರೆ ಆನಂದ ಮಾ ಅಂದ್ರೆ ಜ್ಞಾನ ಜ್ಞಾನಾನಂದದಿಂದ ಸರ್ವಶ್ರೇಷ್ಠನಾಗಿರತಕ್ಕಂಥವನು ಅವನು ಅದರಿಂದ ಜ್ಞಾನಮಯ ಆನಂದಮಯ ಅವನಿಗೆ ಏನು ಬೇಕಾಗಿಲ್ಲ ಆದರೂ ಕೂಡ ನಾವು ಕೊಟ್ಟದ್ದನ್ನು ಸ್ವೀಕರಿಸ್ತಂತೆ ರಮಾವರನು ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಭಗವಂತ ಅದನ್ನು ಸ್ವೀಕರಿಸ್ತಾನಂತೆ ಬಿಡುವುದಿಲ್ಲಂತೆ ಯಾಕೆಂದ್ರೆ ಫಲಗಳನ್ನು ಈವನು ಅದಕ್ಕೆ ಸರಿಯಾಗಿರ್ತಕ್ಕಂತಹ ಫಲವನ್ನು ಕೊಡೋದಕ್ಕೋಸ್ಕರ ಭಗವಂತ ಅವರು ಕೊಟ್ಟದ್ದನ್ನೆಲ್ಲ ಭಗವಂತ ಗ್ರಹಿಸ್ತಾನೆ ಅಂತ ಯಾಕೆಂದರೆ ಅವರಿಗೆ ಫಲವನ್ನು ಕೊಡೋದಕ್ಕೋಸ್ಕರ ಮಾಡ್ತಾನೆ ಅಂತ ಈಗ ಅಡಿಗೆ ಮಾಡಬೇಕಾಗಿದ್ದರೆ ನಾವು ಸಾಮಾನೆಲ್ಲ ಅಡಿಗೆ ಅವರು ತೆಕ್ಕ ತೆಕ್ಕೊಂಡು ಅಡಿಗೆ ಮಾಡಿ ವಾಪಸ್ ನಮ್ಗೆ ಕೊಡ್ತಾರೆ ಹಾಗೆ ನಮ್ಮ ದೇವರು ಮಾಡುವ ಕೆಲಸ ನಾವು ಏನು ಕೊಡ್ತೇವೆ ಅದನ್ನೆಲ್ಲ ದೇವರು ಸ್ವೀಕರಿಸ್ತಾನೆ ಅಂತ ಅದನ್ನು ಫಲ ಮಾಡಿ ತಿನ್ನಲಿಕ್ಕೆ ಬೇಕಾದ ಫಲಾಹಾರ ಮಾಡಿ ನಮಗೆ ಕೊಡ್ತಾನೆಂತೆ ಫಲವನ್ನು ನಮಗೆ ಕೊಡ್ತಾನೆ ನಾವು ತಿಂದರೆ ಸರಿ ಅಂದರೆ ನಾವು ಮಾಡುವ ಕರ್ಮಗಳನ್ನು ಗ್ರಹಿಸಿ ಅದಕ್ಕೆ ಫಲವನ್ನು ನಮ್ಮ ದೇವರು ನಮಗೆ ಕೊಡ್ತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಅಧಿಕಾರ ಎಷ್ಟೆಷ್ಟು ಯೋಗ್ಯತೆ ಅದಕ್ಕನುಗುಣವಾಗಿ ಭಗವಂತ ಕೊಡ್ತಾನಂತೆ ಅನಾವಾರಾತು ದೇವರು ಸುಮ್ಮನೆ ಕೂಡುವ ಪ್ರಶ್ನೆನೇ ಇಲ್ಲ ಬೆಳಗಿನಿಂದ ನಿರಂತರವಾಗಿ ಇದೇ ಕಾರ್ಯಕ್ರಮಗಳಂತೆ ಅದು ಹೇಗೆ ಅಂತಂದರೆ ದಾಸರದ್ದು ಉದಾಹರಣೆ ಕೊಡ್ತಾರೆ ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವನು ಐದನು ಒಮ್ಮೆಗೆ ಈಗ ಅಗ್ನಿ ಇದೆ ಅಗ್ನಿಯ ಕೆಲಸ ಏನು ನಾವು ಏನು ಕೊಡ್ತೇವೆ ಅದನ್ನು ಕೊಂಡೋಗಿ ಆವಾವ ದೇವತೆಗಳಿಗೆ ಪರಮಾತ್ಮನಿಗೆ ಹೋಗಿ ಮುಟ್ಟಿಸುವ ಕೆಲಸ ಪಾವಕನ ಅಗ್ನಿಯ ಕೆಲಸ ದೇವತೆಗಳು ಶುಚಿಗಳು ನಾವು ಕೊಟ್ಟರೆ ಹಾಗೆ ಅವರು ಸ್ವೀಕಾರ ಮಾಡುವುದಿಲ್ಲ ನಾವೇನಾದರೂ ಕೊಟ್ಟರೆ ಅಗ್ನಿಯಲ್ಲಿ ಹಾಕಿ ಆಮೇಲೆ ಅದನ್ನು ಸ್ವೀಕಾರ ಮಾಡ್ತಾರೆ ಅದರಿಂದ ಅಗ್ನಿಯ ಮೂಲಕನೇ ನಾವು ಕೊಡಬೇಕು ಅಗ್ನಿಯ ಮೂಲಕ ನಾವು ಕೊಟ್ರೆ ಅದನ್ನು ಅಗ್ನಿ ಕೊಂಡೋಗಿ ದೇವತೆಗಳಿಗೆ ದೇವರಿಗೆ ಮುಟ್ಟಿಸ್ತಾನೆ ದೇವರು ಅದನ್ನು ಗ್ರಹಿಸ್ತಾನೆ ಪಾವಕನ ಮೂಲಕ ನಾವು ಹೇಗೆ ಸಮರ್ಪಣೆ ಮಾಡಬೇಕು ಅದನ್ನು ದೇವತೆಗಳು ಹೇಗೆ ಸ್ವೀಕಾರ ಮಾಡ್ತಾರೆ ಹೇಗೆ ಪಾವಕ ಹೆಸರೇ ಹೇಳುತ್ತೆ ಅದನ್ನು ಪವಿತ್ರಗೊಳಿಸುವವ ಯಾವುದಾದ್ರೂ ಕಷ್ಮಲ ಇದ್ರೆ ಮೈಲಿಗೆ ಇದ್ರೆ ಅದನ್ನು ಮಡಿ ಮಾಡಿ ಸ್ವಚ್ಛ ಮಾಡಿ ಪಾವಕ ಅದನ್ನು ಸ್ವೀಕರಿಸುತ್ತಾನೆ ಪಾವಕನ ಮೂಲಕ ನಾವು ಸಮರ್ಪಿಸಬೇಕು ಒಂದಿಷ್ಟು ನೀರು ಕುಡಿಬೇಕು ಏ ಹಾಗೆಲ್ಲ ಕುಡಿಬೇಡ್ರಿ ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳ್ತಾರೆ ಯಾಕೆ ಅಗ್ನಿ ಅದರಲ್ಲಿರತಕ್ಕಂತಹ ಕಶ್ಮರವನ್ನು ದೋಷಗಳನ್ನು ಕ್ರಿಮಿಕೀಟಗಳನ್ನು ನಾಶ ಮಾಡಿ ನಮಗೆ ಕೊಡ್ತಾನೆ ಮತ್ತೆ ಕುಡೀರಿ ಅಂದ್ರೆ ನಾವು ಕುಡಿಬೇಕಾಗಿದ್ರೆ ಅಗ್ನಿಯಲ್ಲಿ ಬಿಸಿ ಮಾಡಬೇಕು ಬಿಸಿ ಮಾಡಿದ್ರೆ ಕುಡಿಯಲಿಕ್ಕಿಲ್ಲ ಏನಾದ್ರೂ ತಿನ್ಬೇಕಾದ್ರೆ ಪಾವಕನ ಕೈಯಲ್ಲಿ ಕೊಡಬೇಕು ದೇವತೆಗಳು ಹೇಳ್ತಾರೆ ನಾವು ಸ್ವೀಕಾರ ಮಾಡಬೇಕಾದ್ರೆ ಪಾವಕರಿಂದಲೇ ಬರಬೇಕಾದ್ರು ಮಡಿಯಲ್ಲಿ ನಮಗೆ ಬರಬೇಕಾದ್ರು ಅಗ್ನಿ ಮುಟ್ಟಿ ಕೊಟ್ಟರೆ ಅದನ್ನು ನಾವು ಗ್ರಹಿಸ್ತೇವೆ ಇಲ್ಲದಿದ್ರೆ ಇಲ್ಲ ನಮಗೆ ಎಷ್ಟು ಸಂಪ್ರದಾಯ ಇದೆ ಅಂತಂದರೆ ದೇವರ ಪೂಜೆಯ ವಸ್ತುಗಳನ್ನು ನಾವು ಮುಟ್ಟಬೇಕಾದ್ರೆ ಗೋಮಯ ಹಾಕಿ ಕೈಯೆಲ್ಲ ತಲುಕೊಳ್ತೇವೆ ಅಲ್ಲಿಗೆ ಸಾಕಾಗುವುದಿಲ್ಲ ಅಂತ ಮತ್ತೆ ಎಂ ಎಂ ರಂ ರಂ ಮಂತ್ರ ಹೇಳಲಿಕ್ಕುಂತು ನಾವು ಅದೆಂತ ಮಂತ್ರ ಅಲ್ಲ ತಂತ್ರ ಅಲ್ಲ ಅದು ಅದು ರಂ ಅಂದರೆ ಅಗ್ನಿಬೀಜ ಅಗ್ನಿಬೀಜದಿಂದ ಕೈಯನ್ನೆಲ್ಲ ಮುಟ್ಟಿ ಕೈಯನ್ನೆಲ್ಲ ಸುಟ್ಟು ಅಗ್ನಿಬೀಜದಿಂದ ಅದು ಪವಿತ್ರ ಆದ ಮೇಲೆ ಆ ಕೈಗಳಿಂದ ಮತ್ತೆ ದೇವತಾ ಪೂಜೆಗೆ ಸಂಬಂಧಪಟ್ಟ ವಸ್ತುಗಳನ್ನು ನಾವು ಮುಟ್ಲಿಕೆ ನಮಗೆ ಅಧಿಕಾರ ಬರುವುದು ಅಲ್ಲಿವರೆಗೆ ನಮಗೆ ಅಧಿಕಾರ ಬರುವುದಿಲ್ಲ ಅಂತ ಅಂದರೆ ಅಗ್ನಿಸ್ಪರ್ಶ ಆಗದೆ ಅಗ್ನಿ ಕೈಯಲ್ಲಿ ಪವಿತ್ರವನ್ನು ಮಾಡದೆ ಯಾವ ವಸ್ತುವನ್ನೂ ಮುಟ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಹೇಗೆ ಡಾಕ್ಟರ್ಗಳು ಏನಾದರೂ ಮುಟ್ಟಬೇಕಾಗಿದ್ದರೆ ಯಾವುದೇ ಒಂದು ಕಬ್ಬಿಣದ ವಸ್ತುವನ್ನು ಮುಟ್ಟಬೇಕಾದರೂ ಬಿಸಿ ಮಾಡಿ ಅದು ಕಾಸಿ ಅದರ ದೋಷಗಳನ್ನು ಪರಿಹಾರ ಮಾಡಿದ ಮೇಲೂ ಆ ಉಪಕರಣವನ್ನು ಉಪಯೋಗ ಮಾಡ್ತಾರೆ ನಮ್ಮ ಈ ಕೈಯನ್ನು ಉಪಯೋಗ ಮಾಡಬೇಕಾದರೂ ಅದನ್ನು ಬಿಸಿ ಮಾಡಬೇಕು ಯಾವುದರಿಂದ ಬಿಸಿ ಕೊಂಡಾಗ ಇಡುವುದಲ್ಲ ಆ ಮಂತ್ರಾತ್ಮಕವಾಗಿರತಕ್ಕಂತಹ ಬೀಜದಿಂದ ಅದನ್ನು ಕೈಯನ್ನು ಸುಟ್ಟು ಪವಿತ್ರಗೊಳಿಸಬೇಕು ಯಾವಾಗ ಅಗ್ನಿ ಮುಡ್ತಾನೆ ಅಗದು ಪವಿತ್ರ ಆಗತ್ತೆ ಅಂತ ಹಾಗೆ ಪಾವಕನ ಕೈಯಲ್ಲಿ ಕೊಟ್ಟರೆ ದೇವತೆಗಳಿಗೆ ಹೋಗಿ ಮುಟ್ಟುತ್ತೆ ಸಂಸ್ಕೃತವಾದ ಅಗ್ನಿಯಲ್ಲಿ ಸಂಸ್ಕಾರ ಮಾಡಿರತಕ್ಕಂತಹ ಅಗ್ನಿಯ ಮೂಲಕ ಅದು ಆವುತಿ ದೇವತೆಗಳಿಗೆ ಹೋಗಿ ಸೇರುತ್ತೆ ಹೀಗೆ ಪಾವಕನು ಸರ್ವಸ್ವ ಗುಂಜಿಸಿ ತಾ ವಿಕಾರವನು ಐದನು ಪಾವಕ ಕೈಯಲ್ಲಿ ಕೊಟ್ರೆ ಅಗ್ನಿ ಎಂಜಲು ಮಾಡಿದ ದೇವತೆಗಳು ಮುಟ್ಟುತ್ತಾರೋ ಅಂತಂದ್ರೆ ಪಾವಕ ಮುಟ್ತಾನೆ ಎಂಜಲು ಮಾಡುವುದಿಲ್ಲ ಎಂಜಲ ಆಗುವುದಿಲ್ಲ ಅಗ್ನಿ ಮುಟ್ಟಿದ್ರೆ ಅದು ಮಡಿಯಾಗತ್ತೆ ಅಂತ ದಾಸರು ಹೇಳಿದರು ಹಾಗೆ ಪಾವಕ ಎಲ್ಲವನ್ನೂ ಗುಂಜಿಸ್ತಾನೆ ಅವನಿಗೆ ವಿಕಾರ ಆಗುವುದಿಲ್ಲ ಅದಕ್ಕೆ ಇನ್ನೊಂದು ಮುಖ ಇದೆ ಅಗ್ನಿ ಮುಟ್ಟಿತಾನೆ ದೇವತೆಗಳಿಗೆ ಮುಟ್ಟಿಸ್ತಾನೆ ಅದು ಉಚ್ಚಿಷ್ಟ ಆಗುವುದಿಲ್ಲ ಅಂತ ಏನು ಮೈಲಿಗೆ ಆಗುವುದಿಲ್ಲ ಇನ್ನೊಂದು ಅಗ್ನಿಗೆ ನೀವು ಏನೇ ಹಾಕಿ ಅಗ್ನಿ ಕೆಡುವುದಿಲ್ಲ ಎಲ್ ಎಲ್ಲವನ್ನು ಅಗ್ನಿ ಬೇಕು ಕಶ್ಮಲ ಹಾಕಿ ಏನು ಬೇಕಾ ದುರ್ಗಂಧ ಹಾಕಿ ಅಗ್ನಿ ಅದನ್ನು ಸ್ವಚ್ಛಗೊಳಿಸ್ತಾನೆ ಅಲ್ವಾ ಕ್ರಮ ಹಾಗಲ್ವಾ ಮನೆಯೊಳಗೆಲ್ಲ ಗಲೇದಿರ್ತದೆ ನಾವು ಕೊಂಡೋಗಿ ಹೊರಗೆ ಹಾಕ್ತೇವೆ ಅಲ್ಲಿಂದ ಮುನ್ಸಿಪಾಲಿಟಿಯವರು ಕೊಂಡೋಗಿ ಎಲ್ಲಿಯೋ ಒಂದು ಕಡೆ ಸೇರಿಸ್ತಾರೆ ಮಾಡುವುದೇನು ಕೆಲಸ ಅವರು ಬೆಂಕಿ ಹಾಚುತ್ತಾರೆ ಬೆಂಕಿ ಎತ್ತರ ಶುದ್ಧ ಆಯಿತು ಅಂದರೆ ನಾವು ಮಾಡುವ ಗಲೇಜು ಅಗ್ನಿ ಶುದ್ಧೀಕರಣ ಮಾಡಬೇಕು ಅಗ್ನಿಯಲ್ಲಿ ಕೊಟ್ಟರೆ ಪವಿತ್ರ ಮಾಡ್ತಾನೆ ಗಲೇಜನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ತಾನೆ ಅಗ್ನಿಗೆ ದೋಷ ಇಲ್ಲ ಎಲ್ಲವನ್ನೂ ನುಗ್ತಾನೆ ಅಗ್ನಿ ಅವನಿಗೆ ದೋಷ ಇಲ್ಲ ಪಾವಕನು ಸರ್ವಸ್ವ ಗುಂಜಿಸಿ ಎಲ್ಲವನ್ನು ಬುಂಜಿಸ್ತಾನೆ ತಾ ವಿಕಾರವನು ಐದನು ಅವನಿಗೆ ವಿಕಾರ ಎಂಬಂತಹದ್ದು ಇಲ್ಲವೇ ಇಲ್ಲ ಹಾಗೆ ಪಾವಕ ಹೇಗೆ ಹಾಗೆ ಪಾವನಕ್ಕೆ ಪಾವನ ಹರಿ ನಮ್ಮ ದೇವರು ಪಾವನಕ್ಕೆ ಪಾವನ ಅವನಿಗಿಂತ ಮಿಗಿಲಾದಂತಹ ಪವಿತ್ರವಾದ ವಸ್ತು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಆದ್ದರಿಂದ ಅವನು ಪರಮ ಪವಿತ್ರನಾದ್ದರಿಂದ ಅವನಿಗೆ ಮೈಲಿಗೆಯ ಪ್ರಶ್ನೆಗಳು ಬರುವುದಿಲ್ಲ ಅದು ಏನು ಉಂಬ್ತಾನೆ ಏನು ಉಣ್ತಾನೆ ಇದನ್ನು ಅರಿದು ನಾವು ಚಿಂತನೆ ಮಾಡಬೇಕಾಗಿರತಕ್ಕಂಥದ್ದು ಆದ್ರಿಂದ ನಾವೇನು ಸ್ವೀಕಾರ ಮಾಡ್ತೇವೆ ಅದೆಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು ಭಗವಂತ ಅದರ ಸಾರಭಾಗವನ್ನು ಗ್ರಹಿಸ್ತಾನೆ ಆ ಸಾರಭಾಗವನ್ನು ನಮಗೆ ಕೊಡ್ತಾನೆ ಕೊಟ್ಟು ನಮ್ಮನ್ನು ಶರೀರವನ್ನು ಬೆಳೆಸ್ತಾನೆ ಮನಸ್ಸನ್ನು ಬೆಳೆಸ್ತಾನೆ ಇಂದ್ರಿಯಗಳಿಗೆ ಆನಂದವನ್ನು ಕೊಡ್ತಾನೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ ಎಲ್ಲ ಸಾಧಕರಿಗೂ ಎಷ್ಟೆಷ್ಟು ಮುಟ್ಟಿಸಬೇಕೋ ಅಷ್ಟು ಮುಟ್ಟಿಸಿ ನಮ್ಮ ಒಂದು ಚಿಕ್ಕ ಕರ್ಮವನ್ನು ಎಷ್ಟು ಫಲವತ್ತಾದನ್ನಾಗಿ ಮಾಡ್ತಾನೆ ಅದಕ್ಕೆ ಎಷ್ಟು ಫಲ ಬರಲಿಕ್ಕೆ ಸಾಧ್ಯ ಸುಮ್ಮನೆ ದೇವರ ಕೈಯಲ್ಲಿ ಕೊಡಲಿಲ್ಲ ಅಂತಂದರೆ ಕರ್ಮವನ್ನು ಮಾತ್ರ ನಾವು ಮಾಡಿದರೆ ಅದಕ್ಕೆ ಅಷ್ಟೇ ಫಲ ಅದರ ದೇವರ ಕೈಯಲ್ಲಿ ಕೊಟ್ಟರೆ ಎಲ್ರಿಗೂ ಅದರ ಫಲವನ್ನು ಮುಟ್ಟಿಸಿ ಎಲ್ಲ ಶಾರು ಎಲ್ಲರಿಗೂ ಮುಟ್ಟಿಸಿ ನಮಗೂ ಕೊಟ್ಟು ಅದಕ್ಕೆ ಅನಂತ ಫಲವನ್ನಾಗಿ ಸ್ವಾಮಿ ಮಾಡ್ತಾನೆ ಅದಕ್ಕೆ ಕ್ಷಣ ಕ್ಷಣದಲ್ಲಿಯೂ ನಮ್ಮ ಕರ್ಮವನ್ನು ದೇವರಿಗೆ ಸಮರ್ಪಿಸಬೇಕು ಅರ್ಥಾತ್ ನಮ್ಮ ಭೋಜನ ಕ್ರಿಯೆ ಏನಿದೆ ಅದೂ ಕೂಡ ಬರೀ ಊಟ ಅಲ್ಲ ಅದು ಭೋಗ ಅಲ್ಲ ಬರೀ ನಮ್ಮ ಐಷಾರಾಮ ಜೀವನ ಅಲ್ಲ ಅದೊಂದು ದೊಡ್ಡ ಯಜ್ಞ ಅಂತ ನಾವು ಅನುಸಂಧಾನ ಮಾಡಿದರೆ ಅದಕ್ಕೆ ಅನಂತ ಫಲ ಭಗವಂತ ಕೊಡ್ತಾನೆ ಎಂಬುದನ್ನು ದಾಸರು ಬಹಳ ಸೊಗಸಾಗಿ ವಿವರಿಸುತ್ತಾರೆ ಎಂಬಲ್ಲಿಗೆ ಇವತ್ತು